ಶಿಗುರುಭ್ಯೋ ನಮಃ ಹರಿ ಓಣೇಶಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಸ್ತ್ರೀಂಬೆ ಪುನಕ ಶಂಕರಾಚಾರ್ಯ ಕೇಶವಂ ಪಾತರಾಯಣಂ ಸೂತ್ರಭಾಷ್ಯಕೃತ ವಂದೇ ಭಗವಂತೌನಪುನಃ ಶ್ರುತಿ ಸ್ಮೃತಿ ಪುರಾಣ ಕರುಣಾಲಯ ನಮಾಮೆ ಭಗವತ್ಪಾದಂ ಶಂಕರಂ ಲೋಕ ಶಂಕರಂ ಶ್ರೀ ಶಂಕರಾಚಾರ್ಯರ ಚರಣತಲಗಳಲ್ಲಿ ಶರಣಾಗುತ್ತ ಶ್ರೀ ಶ್ರೀ ಸಚ್ಚಿದಾನಂದೇ ಸರಸ್ವತಿ ಸ್ವಾಮೀಜಿಗಳ ಪದತಗಳಲ್ಲಿ ಶರಣಾಗುತ್ತಾ ವಿದ್ವಾನ್ ಕೆ ಜಿ ಸುಬ್ರಹ್ಮಶರ್ಮ ಮಹಾಮಹೋಪಾಧ್ಯಾಯ ವೇದಾಂತ ಬ್ರಹ್ಮ ಇವರ ಚರಣತರ ತರಗಳಲ್ಲಿ ಶರಣಾಗುತ್ತ ಸ್ವಾಮಿ ವಿಸ್ಮಯಾನಂದರ ಹಾಗೂ ಸ್ವಾಮಿ ಬ್ರಹ್ಮಾನಂದರ ಚರಣಗಳಲ್ಲಿ ಶರಣು ಹೊಂದುತ್ತಾ ಗುರುಭಕ್ತಿ ಸ್ತೋತ್ರ ಎನ್ನತಕ್ಕಂತಹ ಆದಿಶಂಕರ ಪ್ರಕ್ರಿಯೆಗಳಲ್ಲಿ ಒಂದು ಈಗ ಕೊನೆಯದು ಇವತ್ತು ಉಳಿದ ಪ್ರಕ್ರಿಯೆಗಳೆಲ್ಲ ನೋಡಿದಾಗ ನೋಡಿಯಾಗಿದೆ ಗುರುಭಕ್ತಿ ಸ್ತೋತ್ರಂ ಇದನ್ನು ಇವತ್ತು ನೋಡೋಣ ಶರೀರಂ ಸ್ವರೂಪಂ ಯಥಾವ ಕಲತ್ರಂ ಯಶ್ಚಾರುಚಿತ್ರ ಮೇ ರು ಮನಶ್ಚೇಲ ಗುರು ರಂಗಿ ಪದೇ ತತಃಕಿ ತು ಭುಜಪ್ರಯತವೃತ್ತದಲ್ಲಿ ಇದೆ ಭುಜಂಗಪ್ರಯತವೃತ್ತ ಶರೀರಂ ಸ್ವರೂಪಂ ಒಬ್ಬನಿಗೆ ಸುಂದರವಾದ ಶರೀರವಿದೆ ಯಥಾವ ಕಲತ್ರ ಅನುಕೂಲೆಯಾದ ಹೆಂಡತಿ ಇದ್ದಾಳೆ ಕಲತ್ರಮ್ ಅಂದರೆ ನಿತ್ಯನ ಪುಣಿಸಿದ ಶಬ್ದ ಅದು ಹೆಂಡತಿ ಅಂತೇಳಿ ಅರ್ಥ ಕಲತ್ರಮ್ ಅಂದರೆ ಪತ್ನಿ ಅಂತೇಳಿ ಸುಂದರವಾದ ಶರೀರ ಅನುಕೂಲೆಯಾದ ಹೆಂಡತಿ ಯಶಃ ಚಾರು ಚಿತ್ರ ಅವನ ಕೀರ್ತಿ ದಿಕ್ಕು ದಿಕ್ಕುಗಳಲ್ಲೇ ಹಬ್ಬಿದೆ ಸುಂದರವಾದ ಕೀರ್ತಿ ಧನಂ ಮೇರು ತುಲ್ಯ ಮೇರು ಬರುವುದಷ್ಟು ಸಂಪತ್ತೂ ಇದೆ ಮನಶ್ಚೇತ್ ನ ಲಗ್ನಂ ಮನ ಮನಸ್ಸು ಮಾತ್ರ ತನ್ನ ಗುರುವಿನ ಪಾದ ಪದ್ಮಗಳಿಗೆ ಭಾಗದಿದ್ದರೆ ಮನಶ್ ಮನಃ ಚೇತ್ ನ ಲಗ್ನಂ ಗುರೋ ಅಂಗ್ರಿ ಪದ್ಮೆ ಗುರುಗಳ ಪಾದ ಅಂಘ್ರಿ ಪದ್ಮ ಅಂಗ್ರಿ ಅಂದರೆ ಪಾದ ಪದ್ಮ ಅಂದರೆ ಕಮಲ ತಾವರೆ ಪಾದ ಕಮಲಗಳಲ್ಲಿ ಅಡಿದ ಆವರಿಗಳಲ್ಲಿ ಗುರುವಿನ ಚರಣಾರ್ಭಿಂದಗಳಿಗೆ ಮನಸ್ಸು ನೆಲೆಯಾಗದಿದೆ ಅದರಲ್ಲಿ ಸಂಲಗ್ನ ಅದರಲ್ಲಿ ಜೋಡು ಅದಕ್ಕೆ ಸೇರಿರದಿದ್ದರೆ ಮನಸ್ಸು ಅದರಲ್ಲಿ ನಿಲ್ಲದಿದ್ದರೆ ಮನಸ್ಸು ಗುರುವಿನ ಚರಣಕ್ರಮನಗಳಲ್ಲಿ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಏನು ಪ್ರಯೋಜನ ಸುಂದರವಾದ ಶರೀರ ಅನುಕೂಲವಾದ ಹೆಂಡತಿ ದಿಕ್ಕು ದಿಕ್ಕುಗಳಲ್ಲಿ ಕೀರ್ತಿ ಮೇರು ಬರುವುದರಷ್ಟು ಸಂಪತ್ತು ಎಷ್ಟೆಲ್ಲ ಇದ್ದರೂ ಕೂಡ ಮನಸ್ಸು ಗುರುವಿನ ಚರಣಕಮಲಗಳಲ್ಲಿ ನಿಲ್ಲದಿದ್ದರೆ ಗುರುಭಕ್ತಿ ಆತನಿಗೆ ಬಾರದಿದ್ದರೆ ಇವುಗಳಿಂದ ಏನು ಇವುಗಳಿಂದ ಏನು ಇವುಗಳಿಂದ ಏನು ಇವುಗಳಿಂದ ಏನು ಅಂತೇಳಿ ಹೇಳ್ತಾಯಿದ್ದಾರೆ ಕಲತ್ರ ಧನಂ ಪುತ್ರ ಪೌತ್ರಾದಿ ಸರ್ವ ಗೃಹಿ ಜಾಲಂ ಗೃಹ ಬಾಂಧವಾಲಂ ಮನಶ್ಚೇನ್ನಲಗ್ ಗುರೋರಂಘ್ರಿ ಪದ್ಮೇ ತ ಕಿಂ ತತಃಕಿ ತ ಕಂ ಅಂದರೆ ಕಲತ್ರ ಪುತ್ರ ಪೌತ್ರ ಸುಂದರ್ಯಾದ ಮಡದಿ ಧನಸಂಪತ್ತು ಪುತ್ರ ಪೌತ್ರ ಮಕ್ಕಳು ಮೊಮ್ಮಕ್ಕಳು ಮುಂತಾದಸರ್ವ ಎಲ್ಲವೂ ಕೂಡ ಗೃಹ ಬಾಂಧವಾಲ ಮನೆ ಬಂಧುಗಳು ಮಿತ್ರರು ಇವೆಲ್ಲ ಜಾಲ ಈ ಸಮೂಹ ಈ ಬಲೆ ಈ ಬಂಧನ ಇವೆಲ್ಲವೂ ಇದ್ದು ಮನಶ್ಚೇತ್ ನ ಲಗ್ನಂ ಗುರೋರಂಗ್ರಿಪದ್ಮೇ ತತಃ ಕಿಂ ತತಃ ಕಿಂ ತತಃ ತನ್ನ ಗುರುವಿಗೆ ತಲೆಬಾಗದಿದ್ದರೆ ಇವುಗಳಿಂದೆಲ್ಲ ಏನಾಯಿತು ಇವುಗಳಿಂದ ಏನು ಪ್ರಯೋಜನ ಇವುಗಳಿಂದ ಏನು ಫಲ ಇವುಗಳಿಂದ ಏನು ಸಾರ್ಥಕವಾಯಿತು ಅಂತೇಳಿ ಷಡಂಗ ಯಾಕಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರೋಃ ಕೃಪಾ ಹಿ ಕೇವಲ ಶಿಷ್ಯಪರಮಂಗಳ ಗುರುವಿನ ಕೃಪೆಯೊಂದರಿಂದ ಮಾತ್ರ ಒಬ್ಬ ವ್ಯಕ್ತಿ ಉದ್ಧಾರ ಆಗಲಿಕ್ಕೆ ಸಾಧ್ಯ ಸಾಧ್ಯ ಹಾಗಾಗಿ ಗುರುವಿಗೆ ಶರಣಾಗದಿದ್ದರೆ ಬೇರೆ ಏನಿದ್ರೆ ಏನು ಷಡಂಗಾ ವೇದೋ ಮುಖೇ ಶಾಸ್ತ್ರವಿದ್ಯಾ ಕವಿತ್ವಾದಿಗದ್ಯಂ ಸುಪದ್ಯಂ ಕರೌತಿ ಮನಶ್ಚೇ ನಗ್ನಂ ಗುರೋ ರಂಧಿ ಪದ್ಮೇ ತಥ ಕಿಂ ತಥಿಂ ತಥಿ ತಥಿ ಅಂದರೆ ಷಡಂಗಾದಿ ವೇದ ಒಬ್ಬನು ವೇದ ವೇದಾಂಗಗಳನ್ನೆಲ್ಲ ಕಂಠಸ್ಥ ಕಲಿತಿದ್ದಾನೆ ಷಡಂಗ ವೇದದ ಆರು ಅಂಗಗಳು ಸಹಿತ ಸಹಿತವಾಗಿ ಸಾಂಗ ವೇದಾಧ್ಯಾಯಿ ಅವನಿಗೆ ಶ್ರೌತ ಅಂತೇಳಿ ಹೇಳ್ತಾರೆ ಅಥವಾ ಹಾಂಗ ವೇದವನ್ನು ಬಲ್ಲವ ಕೇವಲ ವೇದ ಮಾತ್ರ ಅಲ್ಲ ವೇದ ವೇದಾಂಗಗಳನ್ನು ಕೂಡ ಬಲ್ಲವ ಹ್ಞೂ ವೇದ ಅಂಗಗಳು ಯಾವುದು ಶಿಕ್ಷಾ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ ಮತ್ತು ಕಲ್ಪ ಅಂತೇಳಿ ಆರು ಅಂಗಗಳು ಅವುಗಳಿಂದ ಕೂಡಿದಂತಹ ವೇದ ಕೂಡ ಎಲ್ಲವನ್ನು ಕಲ್ತಿದ್ದಾನೆ ಮುಖೇ ಶಾಸ್ತ್ರವಿದ್ಯಾ ಗೀತೆ ಬ್ರಹ್ಮಸೂತ್ರ ಭಾಷ್ಯ ಇತ್ಯಾದಿ ಶಾಸ್ತ್ರಗಳನ್ನೆಲ್ಲ ಕರಗತ ಮಾಡಿಕೊಂಡಿದ್ದಾನೆ ಮುಖಿ ಬಾಯಿಯಲ್ಲಿ ಇದೆ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ ಸ್ವತಃ ತಾನೇ ಕವಿತ್ವ ಕೃತಿ ರಚನೆ ಗ್ರಂಥರಚನೆಗಳನ್ನು ಮಾಡಬಲ್ಲ ಗದ್ಯಾಸು ಪದ್ಯ ಎಲ್ಲ ಬರಿತಾನೆ ಮನಶ್ಚೇತ್ ನ ಲಗ್ನಂ ಗುರೋ ರಂಗ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತಿಂ ಇಷ್ಟೆಲ್ಲ ಇದ್ದರೂ ಕೂಡ ತನಗೆ ವಿದ್ಯೆ ಕಲಿಸಿದ ಗುರುವಿಗೆ ಶರಣಾಗಿ ನಮಸ್ಕರಿಸದಿದ್ದರೆ ಅದರಿಂದ ಏನನ್ನು ಸಾಧಿಸಿದಂತಾಯಿತು ಏನು ಫಲ ಇಷ್ಟೆಲ್ಲ ಇದ್ದರೂ ಕೂಡ ಅಂಥೇಳಿ ಗುರುವಿಗೆ ಶರಣಾಗದಿದ್ದರೆ ವಿದ್ಯೆ ಕಲಿಸಿದ ಗುರುವಿಗೆ ವಿದೇಶು ಮಾನ್ಯ ಸ್ವದೇಶು ಧನ್ಯ ಸದಾಚಾರ ವೃತ್ತು ಮತ್ತೋ ನ ಚನಶ್ಚೇನ್ನಲಗ್ನಂ ಗುರು ರಂಗ್ರಿಪದೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ವಿದೇಶಗಳಲ್ಲಿ ಹೊಗಳಿಕೆ ಪಾತ್ರನಾಗಿ ಸನ್ಮಾನ್ಯನಾಗಿದ್ದಾನೆ ತನ್ನ ದೇಶದಲ್ಲಿ ಕೂಡ ಕೀರ್ತಿವಂತನಾಗಿ ಧನ್ಯನಾಗಿದ್ದಾನೆ ಸದಾಚಾರವೃತ್ತೇಷು ಮತ್ತೋ ನ ತನ್ನ ಗುಣನ ನಡತೆಗಳಲ್ಲಿ ಸಚ್ಚಾರಿತ್ರವುಳ್ಳವನಾಗಿ ಎಲ್ಲರನ್ನೂ ಮೀರಿಸಿದ್ದಾನೆ ಹೊರತು ದುರಾಚಾರದಲ್ಲಿ ಇಲ್ಲವನು ಆದರೂ ಕೂಡ ಸದ್ಗುರುವಿಗೆ ತಲೆ ಭಾಗದಿದ್ದ ಮೇಲೆ ಇವುಗಳಿಂದೆಲ್ಲ ಏನು ಫಲ ಏನಾಯಿತು ಕ್ಷಮಾಮಂಡಲೇ ಭೂಪಭೂಪಾಲವೃಂದೈ ಸದಾ ಸೇವಿತು ಸದಾ ಸೇವಿತು ಯಸ್ಯ ಪಾದಾರವಿಂದ ಮನಶ್ಚೇನ ಗುರೋ ರಂಗ್ರಿ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಕ್ಷಮಾಮಂಡಲಿ ಈ ಭೂಮಂಡಲದಲ್ಲಿ ಕ್ಷಮ ಅಂದರೆ ಭೂಮಿ ಭೂಮಿಯಷ್ಟು ಕ್ಷಮೆ ಯಾರಿಗೂ ಇಲ್ಲ ಹಾಗೆ ಕ್ಷಮ ಅಂತೇಳಿ ಹೆಸರು ಭೂಮಿಗೆ ಕ್ಷಮ ಗುಣ ಭೂಮಿಯನ್ನು ಏನು ಮಾಡಿದರೂ ಅದನ್ನು ಕ್ಷಮಿಸ್ತೇವೆ ನಮ್ಮನ್ನು ಅಗದರು ಅಥವಾ ಅದರ ಮೇಲೆ ಕಟ್ಟಿದರು ಬೆಟ್ಟದಷ್ಟು ಅದನ್ನು ಹೊಂಡ ಮಾಡಿದ್ರು ಅದರಲ್ಲಿ ಏನೇನು ಮಾಡ್ತೇವೆ ಭೂಮಿಯ ಮೇಲೆ ನಾವು ಮಾಡದಿರುವ ಕೆಲಸ ಎಲ್ಲ ಆದರೂ ಭೂಮಿ ಕ್ಷಮಾಮಂಡಲ ಹಾಗೆ ಕ್ಷಮಾ ಗುಣವನ್ನು ಪ್ರದರ್ಶಿಸ್ತಾ ಇರತಕ್ಕಂಥದ್ದು ಕ್ಷಮೆಯ ಚರಮಸೀಮೆಯನ್ನು ನಾವು ಕಾಣಬಹುದು ಭೂಮಂಡಲದಲ್ಲಿ ಭೂಮಿಯ ಭೂದೇ ಭೂಮಿಯಲ್ಲಿ ಭೂದೇವಿಯಲ್ಲಿ ಅಂತಹ ಭೂಮಂಡಲದಲ್ಲಿ ಭೂಪ ಭೂಪಾಲವೃಂದೈ ಚಕ್ರವರ್ತಿಗಳಿಂದ ರಾಜಿರಾಜರಿಂದ ಸದಾ ಸೇವಿತಂ ಯ ಪಾದ ರವಿಂದಂ ಒಬ್ಬನ ಚರಣಕಮಲಗಳು ಪಾದಗಳು ಸದಾ ಪೂಜಿಸಲ್ಪಡುತ್ತಿರಬಹುದು ಆದರೆ ಅವನ ಮನಸ್ಸಿನಲ್ಲಿ ತನ್ನ ಗುರುವಿನ ಬಗ್ಗೆ ಸ್ವಲ್ಪ ಕೃತಜ್ಞತೆ ಇಲ್ಲದಿದ್ದರೆ ಇವೆಲ್ಲ ಇದ್ದೇನಾಯ್ತು ಏನು ಪ್ರಯೋಜನ ಅಂತೇಳಿ ಹೇಳ್ತಾ ಇದ್ದಾರೆ ಯಶೋಮೇಗ ದಿಕ್ಷು ದಾನ ಪ್ರತಾಪತ್ ಜಗದ್ವಸ್ತು ಸರ್ವ ಕರೆ ಯತ್ ಮನಶ್ಚೇನ್ನ ಲಗ್ನಂ ಗುರೋ ರಂಗ್ರಿ ತತಕಿಂ ತತಕಿಂ ಕಿಂ ತತಃ ಕಿಂ ತತಃ ಕಿಂ ಗತಂ ನನ್ನ ಯಶಸ್ಸು ದಶ ದಿಕ್ಕುಗಳಲ್ಲಿಯೂ ಹಬ್ಬಿದೆ ಪಸರಿಸಿದೆ ದಿಕ್ಷು ದಾನ ಪ್ರತಾಪಾತು ದಾನ ಮಾಡುವುದರಲ್ಲಿ ಸಿದ್ಧ ಹಸ್ತನೆಂಬ ಬಿರುದು ಬಂದಿದೆ ಜಗದ್ ವಸ್ತು ಸರ್ವ ಕರೇಜತ್ ಪ್ರಸಾದಾತು ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ನನ್ನ ಬಳಿಯೇ ಇವೆ ಯಾವ ಈ ಒಂದು ಇದರಿಂದಾಗಿ ದಾನದ ಪ್ರಭಾವದಿಂದಾಗಿ ಎಲ್ಲ ನನ್ನ ಕೈಯಲ್ಲಿ ಅಂಗೈಯಲ್ಲೇ ಇದೆ ಎಲ್ಲ ಬಿಟ್ಟು ಇಷ್ಟೆಲ್ಲ ಇದ್ದರೂ ಕೂಡ ಆ ಮನಸ್ಸಿನಲ್ಲಿ ಗುರುವಿನ ಬಗ್ಗೆ ಕಿಚಿತ್ತು ಕೃತಜ್ಞತಾಭಾವ ಗೌರವ ಭಾವ ಇಲ್ಲದಿದ್ದರೆ ಏನಂತ ಸಾಧಿಸಿದಂತಾಯಿತು ನ ಭೋಗೇ ನ ಯೋಗೇ ನ ವಾ ವಾಜಿರಾಜೌ ನ ಕಾಂತ ಮುಖೇ ನೈವ ವಿತ್ತೇಷಿತ್ತ ಮನಶ್ಚೇನ್ನ ಲಗ್ನಂ ಗುರೋ ರಂಗ್ರಿ ಪದ್ಮೇ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ನ ಭೋಗಿ ಯೋಗಿ ಇಂದ್ರಿಯ ಭೋಗಗಳಲ್ಲಿ ಆಸಕ್ತಿ ಇಲ್ಲ ನ ಯೋಗಿ ಯೋಗವೂ ಅಗತ್ಯವಿಲ್ಲ ನಾವಾವು ಆಜಿರಾಜವು ಕುದ್ರೆ ಇತ್ಯಾದಿ ವಾಹನವೂ ಬೇಕುಂತಿಲ್ಲ ಅಂತಿಲ್ಲ ನಾ ಕಾಂತಾಮುಖೇ ಕಾಂತೆಯ ಮುಖ ನೋಡಬೇಕೆನಿಸುವುದಿಲ್ಲ ಪತ್ನಿಯ ಮುಖ ನೈವ ವಿತ್ತೇಶು ಚಿತ್ತಂ ಧನಕನಕಗಳಲ್ಲಿ ಮೋಹವಿಲ್ಲ ವಿತ್ತದಲ್ಲಿ ಸಂಪತ್ತಿನಲ್ಲಿ ಮನಸ್ಸಿಲ್ಲ ಆದರೂ ವಿದ್ಯೆ ಕಲಿಸಿದ ಗುರುವನ್ನು ಸ್ಮರಿಸದಿದ್ದರೆ ಏನು ಮಾಡಿದಂತಾಯಿತು ಅರಣ್ಯ ಗೇಹೇ ನ ಕಾರ್ಯೆ ದೇಹೇ ಮನೋವರ್ತತೆ ಮೇ ತ್ನರ್ಘ್ಯೇ ಮನಶ್ಚೇನ ಲಗ್ನ ಗುರೋರಂಘ್ರಿ ಪದ್ಮೇ ತ ಕಿಂ ಕಿಂ ತಿ ಅದರಿಂದ ಏನು ತರಿಂದರಣ್ಯೆ ನೇಹೆ ನ ಕಾರ್ಯೆ ಮನಸ್ಸು ಅರಣ್ಯವನ್ನಾಗಲಿ ಮನೆಯನ್ನಾಗಲಿ ಬಯಸುತ್ತಾ ಇಲ್ಲ ನ ಕಾರ್ಯ ಯಾವುದೇ ಕೆಲಸದಲ್ಲಿಯೂ ಕೂಡ ಕರ್ಮದಲ್ಲಿಯೂ ಕೂಡ ಅದು ತೊಡಗಿಲ್ಲ ಸ್ವಂತ ದೇಹದ ಕಡೆಗೆ ಕೂಡ ಲಕ್ಷ್ಯವಿಲ್ಲ ನ ದೇಹಿ ಮನೋವರ್ತತೆ ಮೇ ಅನರ್ಘ್ಯೇ ಅನರ್ಘ್ಯವಾದ ವಸ್ತುಗಳನ್ನು ಬಯಸದೆ ವೈರಾಗ್ಯ ತಾಳಿದೆ ಆದರೂ ಜ್ಞಾನ ನೀಡಿದ ಗುರುವಿನ ಗುಲಾಮನಾಗದಿದ್ದರೆ ಮನಃ ಚೇತ್ ನ ಲಗ್ನಂ ಗುರೋಃ ಅಂಗ್ರಿಪ ಅಂಗ್ರಿಪದ್ಮಿ ಗುರೋ ಅಂಘ್ರಿಪದ್ಮಿ ಮನಃ ನ ಚೇತ್ ಮನಸು ಗುರುವಿನ ಚರಣಗಮನಗಳಲ್ಲಿ ನೆಲೆಯಾಗದಿದ್ದರೆ ಲಗ್ನವಾಗದಿದ್ದರೆ ಲಗ್ನ ಅಂದರೆ ಸೇರಿಕೊಡೋದು ಲಗ್ನ ಮಾಡಿಕೊಳ್ಳೋದು ಅಂದರೆ ಏನು ವಿವಾಹ ಅಂತೇಳಿ ಅಂದರೆ ಒಬ್ರು ಒಬ್ಬರು ಸೇರಿಕೊಡುವಂಥದ್ದು ಪತಿ ಪತ್ನಿ ಒಂದಾಗದಕ್ಕಂಥದ್ದು ವಿವಾಹ ಅಂದರೆ ಹ್ಯಾ ಲಗ್ನ ಲಗ್ನ ಅಂದರೆ ಸೇರುವುದು ಒಂದಕ್ಕೊಂದು ಸೇರಿ ಬರುವಂಥದ್ದು ಅಂತೇಳಿ ಹಾಗಾಗಿ ನಮ್ಮ ಮನಸ್ಸು ಯಾವ ಗುರುವಿನ ಚರಣಗಮನಗಳಲ್ಲಿ ಸೇರೋದಿಲ್ವೋ ಅಲ್ಲಿವರೆಗೆ ನಮಗೆ ಗುರುವಿನ ಗುಲಾಮನಾಗದಿದ್ದರೆ ಮುಕ್ತಿಯೂ ದೊರೆಯದು ಜ್ಞಾನ ನೀಡಿದ ಗುರುವಿನ ಗುಲಾಮನಾಗದಿದ್ದರೆ ಬರೀ ಈ ಬಾಕಿ ವಿಷಯಗಳ ವೈರಾಗ್ಯ ಆಗಲಿ ಯಾವುದೇ ಆಗಲಿ ಇದರಿಂದ ಏನು ಏನು ಪ್ರಯೋಜನ ಅನರ್ಘ್ಯಾ ರತ್ನಾ ಭುಕ್ತಾನೆ ಸಮ್ಯಕ್ ಸಮಾಲಿಂಗಿತ ಕಾಮಿನೀ ಮನಶ್ಚೇನ್ನಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಗುರುವಿನ ಚರಣಕಮಲಗಳಲ್ಲಿ ಮನಸ್ಸು ನೆಲೆಯಾಗದಿದ್ರೆ ಏನು ಫಲ ಅನರ್ಘ್ಯವಾದ ರತ್ನಗಳಿರುವುದು ಅಮೂಲ್ಯವಾದ ಮುತ್ತು ರತ್ನ ವಜ್ರವೈಡೂರಿಗಳು ಭುಕ್ತಾನಿ ಸಮ್ಯಕ್ ಸ್ತ್ರೀಸುಖೋನು ಸಹ ಅನುಭವಿಸಿದಾಯ್ತು ಭೋಗ ಸಮಲಿಂಗಿತ ಕಾಮಿನಿ ಆಮಿನೀಷು ರಾತ್ರಿಗಳಲ್ಲಿ ಕಾಮಿನಿ ಪತ್ನಿ ಅಥವಾ ಸ್ತ್ರೀ ಸಮಾಲಿಂಗಿತ ಚೆನ್ನಾಗಿ ಆಲಿಂಗಿಸಲ್ಪಟ್ಟಳು ಅಂದರೆ ಎಲ್ಲ ಸ್ತ್ರೀ ಸುಖ ಎಲ್ಲ ಆಯಿತು ಆದರೂ ಕೂಡ ಮನಸ್ಸು ಗುರುವಿನ ಪಾದಪದ್ಮಗಳಲ್ಲಿ ಒಂದಾಗದಿದ್ದರೆ ಏನು ಮಾಡಿದಂಥ ಆಯಿತು ಏನು ಮಾಡಿದಂಥ ಆಯಿತು ಏನು ಮಾಡಿದಂಥ ಆಯಿತು ಏನು ಮಾಡಿದಂಥ ಆಯಿತು ಅಂತ ಹೇಳ್ತಾರೆ ಮತ್ತೆ ಮತ್ತೆ ಅದರ ಪ್ರಾಮುಖ್ಯತೆಯನ್ನು ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ ಇದು ಗುರುಭಕ್ತಿ ಸ್ತೋತ್ರ ಅಂತೇಳಿ ಇನ್ನು ನಾವು ಇವತ್ತು ಶ್ರೀ ಆದಿಶಂಕರ ಅಷ್ಟೋತ್ತರ ಶತನಾವಳಿ ಇದನ್ನು ಸ್ವಲ್ಪ ನೋಡೋಣ ಓಂ ಶ್ರೀ ಶಂಕರಾಚಾರ್ಯ ವರ್ಯ ನಮಃ ಆಚಾರ್ಯರಲ್ಲಿ ವರ್ಯರು ಶ್ರೇಷ್ಠರು ವರಿಷ್ಠರು ಹಾಗೂ ಪೂರ್ವ ತಮರು ಎಲ್ಲರಿಗಿಂತಲೂ ಎಲ್ಲ ಆಚಾರ್ಯರಿಗಿಂತಲೂ ಹಿಂದಿನವರು ಅಂದರೆ ಈಗ ಪ್ರಸಿದ್ಧವಾದ ಆಚಾರ್ಯತ್ರೆಯವರು ಯಾರಿದ್ದಾರೆ ಶಂಕರ ರಾಮಾನುಜಮ ಧ್ವ ಇವರಲ್ಲಿ ಮೊ ಮೊದಲಿನವರು ಹಿಂದಿನವರು ಶಂಕರಾಚಾರ್ಯರು ಅಂತಹ ಆಚಾರ್ಯರಲ್ಲಿ ಶ್ರೇಷ್ಠರಾದಂತಹ ಶಂಕರಾಚಾರ್ಯರಿಗೆ ಒಂದನ ಶಂಕರ ಭಗವತ್ಪಾದರಿಗೆ ಭಗವಂತನ ಪಾದ ಕಾಲು ಭಾಗ ಭಗವಂತನ ಅವತಾರ ಭಗವಂತನ ಅಂಶ ಭಗವಂತನ ಚರಣ ಬೇರೆ ಬೇರೆ ರಕ್ತ ಇದೆ ಭಗವತ್ಪಾದ ಅಂತೇಳಿದರೆ ಭಗವಂತನೇ ಸುತ್ತಾಡುವಂಥದ್ದು ಚರಣ ಅಂತೇಳಿ ಹೇಳಿದರೆ ಭಗವಂತನ ಒಂದು ಪ್ರತಿರೂಪ ಅಂತೇಳಿ ಕೂಡ ಹೇಳ್ಬೋದು ಪಾದದ ಮೂಲಕ ತಿರ್ಗಾಡುವಂಥದ್ದಲ್ವ ಹಾಗೆ ಬ್ರಹ್ಮಾನಂದ ಪ್ರದಾಯಕಾಯ ನಮಃ ಓಂ ಬ್ರಹ್ಮಾನಂದ ಪ್ರದಾಯಕಾಯ ನಮಃ ಬ್ರಹ್ಮಾನಂದನ್ನು ಕೊಡ್ತಕ್ಕಂಥವ್ರು ಶಂಕರಾಚಾರ್ಯರು ಅಂದರೆ ಬ್ರಹ್ಮಜ್ಞಾನವನ್ನು ಕೊಟ್ಟರೆ ಬ್ರಹ್ಮಾನಂದ ಉಂಟಾಗ್ತದೆ ಅವರ ಗೀತಾ ಭಾಷ್ಯ ಇರ್ಬೋದು ಉಪನಿಷತ್ ಭಾಷ್ಯಗಳಿರ್ಬೋದು ಬ್ರಹ್ಮಸೂತ್ರ ಭಾಷಾ ಸ್ತೋತ್ರಗಳು ದೇವತಾ ಸ್ತೋತ್ರಗಳು ಪ್ರಕರಣ ಗ್ರಂಥಗಳು ಬೇರೆ ಬೇರೆ ಪ್ರಕ್ರಿಯೆಗಳು ಎಲ್ಲ ಇದನ್ನು ಅಧ್ಯಯನ ಮಾಡಿದರೆ ಅವರ ಅವರು ಬೋಧಿಸಿದಂಥ ತತ್ವಗಳು ನಮಗೆ ಅವರ ಕೃಪೆಯಿಂದ ಅರಿವಾಗ್ತದೆ ಆತ್ಮತತ್ವದ ಅರಿವು ಅದರಿಂದ ಬ್ರಹ್ಮಾನಂದ ಉಂಟಾಗ್ತದೆ ಹೀಗಾಗಿ ಬ್ರಹ್ಮಾನಂದ ಪ್ರದಾಯಕಾಯ ನಮಃ ಓಂ ಅಜ್ಞಾನ ತಿಮಿರ ನಮಃ ಅಜ್ಞಾನವೆಂಬ ತಿಮಿರಕ್ಕೆ ಕತ್ತಲೆಗೆ ಆದಿತ್ಯ ಸೂರ್ಯನಂತೆ ಜ್ಞಾನ ಸೂರ್ಯನಂತೆ ಇರತಕ್ಕಂಥವರು ಅವರಿಗೆ ನಮಸ್ಕಾರ ಸುಜ್ಞಾನಾಂಬುಧಿ ಚಂದ್ರಮ ಸೇ ನಮಃ ಓಂ ಸುಜ್ಞಾನಾಂಬುಧಿ ಚಂದ್ರಮ ಸೇ ನಮಃ ಸುಜ್ಞಾನವೆಂಬಂಥ ಅಂಬುದಿ ಸಾಗರ ಆ ಸಾಗರಕ್ಕೆ ಚಂದ್ರನಂತಿರ್ತಕ್ಕಂಥವರು ಅವರು ಆ ಸುಜ್ಞಾನವನ್ನು ಉಕ್ಕೇರಿಸತಕ್ಕಂಥವ್ರು ಸುಜ್ಞಾನ ಸಾಗರವನ್ನು ಮೇಲೆ ಮೇಲೆ ಚಂದ್ರನ ಜ್ಞಾನ ಚಂದ್ರನಂತಿರ್ತಕ್ಕಂಥವ್ರು ವರ್ಣಾಶ್ರ ಓಂ ವರ್ಣಾಶ್ರಮ ಪ್ರತಿಷ್ಠಾತ್ರೇ ನಮಃ ವರ್ಣಾಶ್ರಮಗಳನ್ನು ಸರಿಯಾಗಿ ಲೋಕದಲ್ಲಿ ಪ್ರತಿಷ್ಠಾಪಿಸಿದವರು ವರ್ಣಾಶ್ರಮಧರ್ಮವನ್ನು ಆಯಾಯ ವರ್ಣದವರು ಆಯಾಯ ಆಶ್ರಮದವರು ಅವರವರ ಕರ್ತವ್ಯ ಕರ್ಮಗಳನ್ನು ಸರಿಯಾಗಿ ಮಾಡಿಕೊಂಡು ಚಿತ್ತಶುದ್ಧಿಯನ್ನು ಸಾಧಿಸಲಿಕ್ಕೆ ಸಹಾಯಕರಾದಂಥವರು ವರ್ಣಾಶ್ರಮ ಧರ್ಮವನ್ನು ನೆಲೆಗೊಳಿಸಿದವರು ಧರ್ಮವನ್ನು ಧರ್ಮ ಸಂಸ್ಥಾಪನ ಆಗ್ತಾಯ ಸಂಭವಾಮಯುಗೀ ಯುಗೀ ಯುಗೀ ಯುಗಿ ಕೃಷ್ಣ ಹೇಳಿದ ಮಾತನ್ನು ಮಾಡಿ ತೋರಿಸಿಕೊಟ್ಟವರು ಅವತಾರ ಪುರುಷರು ಆಮೇಲೆ ಓಂ ಶ್ರೀಮತೆ ನಮಃ ಶ್ರೀಮಾನ್ ಅಂದರೆ ಆಧ್ಯಾತ್ಮಿಕ ಸಂಪತ್ತುಳ್ಳವರು ಶ್ರೀಮಾನ್ ಅಂದರೆ ಸಂಪತ್ತುಳ್ಳವ ಅಂತ ನಾವು ಏನು ಹೇಳಿದ್ದೇವೆ ಧನ್ಯ ಅಷ್ಟಕದಲ್ಲಿ ನೋಡಿದ್ದೇವೆ ಧನ್ಯ ಏನು ಧನ್ಯ ಅಂದರೆ ಧನಸ ಭಾವ ಧನ್ಯ ಧನ್ಯ ಧನ್ಯತ್ವ ಅಂದರೆ ಸಂಪತ್ತಿನ ಭಾವ ನಾನು ಧನ್ಯ ಅಂತ ಅಂದರೆ ಅರ್ಥ ಏನು ನಾನು ನನಗೆ ಬೇಕಾದೆಲ್ಲ ಇದೆ ಅಂತೇಳಿ ಸಂಪತ್ತು ಈರತಕ್ಕಂಥವನು ಧನ್ಯನು ಧನ ಇರತಕ್ಕಂಥ ಹಾಗಾದರೆ ಯಾರು ಧನ್ಯ ಅಂತೇಳಿದರೆ ಆಧ್ಯಾತ್ಮಿಕ ಸಂಪತ್ತು ಆತ್ಮಜ್ಞಾನವೆಂಬ ಸಂಪತ್ತುಳ್ಳವನೇ ಧನ್ಯನು ಅಂಥೇಳಿ ಅದರಲ್ಲಿ ಹೇಳಿದ್ದಾರೆ ಧನ್ಯ ಅಷ್ಟಕದಲ್ಲಿ ಹಾಗೆ ಇಲ್ಲಿ ಈಗ ಶ್ರೀಮತೇ ನಮಃ ಇವರು ಶ್ರೀಮಂತರು ಶ್ರೀಮಂತರು ಅಂದರೆ ಹಣ ಯಾವ ಹಣ ಲೌಕಿಕವಾದ ಹಣದಿಂದ ಶಾಶ್ವತವಾದ ಸುಖ ಇಲ್ಲ ಅದು ಅನರ್ಥ ಪರಂಪರೆಗಳನ್ನು ಉಂಟು ಮಾಡ್ತದೆ ಅಂತ ಅವರೇ ಹೇಳ್ತಾರೆ ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತು ಖಲೇಶ ಹಸತ್ಯದ ಪಿಧನ ಭಾಜ ಭೀತಿ ಸರ್ವತ್ರೈಷಾ ವಿಹಿತ ರೀತಿ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ ಭೈಗೋವಿಂದಂ ಸ್ತೋತ್ರದಲ್ಲಿ ಅಂದರೆ ಅರ್ಥಮನರ್ಥಂ ಭಾವಯ ನಿತ್ಯಂ ನಿತ್ಯವೂ ಇದು ಅನರ್ಥ ಅನರ್ಥಕ್ಕೆ ಕಾರಣ ಆಗ್ತದೆ ಅನ್ನೋದನ್ನು ತಿಳಿದುಕೋ ಸದಾ ಜಾಗೃತನಾಗಿರು ಯಾವುದು ಅರ್ಥ ಹಣ ನಾಸ್ತಿ ತತಃ ಸುಖಲೇಶ ಸತ್ಯಮ ಸತ್ಯಂ ಅದರಿಂದ ಸ್ವಲ್ಪವೂ ಆದರೂ ಕೂಡ ಲೇಷವಾದರೂ ಕೂಡ ಸುಖವಿಲ್ಲ ತಿಳಿದುಕೋ ಸತ್ಯ ಇದು ಪುತ್ರಾದಪಿ ಧನಭಾಜಾಂ ಭೀತಿ ಹಣ ಇರುವವರಿಗೆ ಅವರ ಮಕ್ಕಳಿಂದಲೇ ಹೆದರಿಕೆ ಇರ್ತದೆ ಎಲ್ಲಿ ಹಣ ಪೂರ್ವ ಮಾಡಿಬಿಡ್ತಾನೋ ಎಲ್ಲಿ ಹಣವನ್ನು ಹಲಾಕ್ ಮಾಡಿ ಹಾಕ್ತಾನೋ ಎಲ್ಲಿ ಹಣವನ್ನು ಕರಗಿಸಿಬಿಡ್ತಾನೋ ನಿಧಿಯನ್ನು ಅಂಥೇಳುವ ಹೆದರಿಕೆ ಇರ್ತದೆ ಮಗನೇ ತನ್ನ ಮಗನೇ ಹಾಳು ಮಾಡಿಬಿಡ್ತಾನೆ ಹಣವನ್ನು ಅಂತೇಳಿ ಸರ್ವತ್ರ ಐಷಾ ವಿಹಿತಾರೀತಿ ಇದು ಎಲ್ಲ ಕಡೆ ಲೋಕದಲ್ಲಿ ಕಾಣತಕ್ಕಂಥ ಕ್ರಮ ಅನುಭವ ಇದು ಲೋಕದಲ್ಲಿ ಇರತಕ್ಕಂಥ ಜನರಿಗೆ ಆಗತಕ್ಕಂಥ ಅನುಭವ ಅಂತೇಳಿ ಹಾಗಾಗಿ ಶ್ರೀಮತಿ ನಮಃ ಅಂದರೆ ಇಲ್ಲಿ ಆಧ್ಯಾತ್ಮಿಕ ಸಂಪತ್ತು ಆತ್ಮಜ್ಞಾನವೆಂಬ ಸಂಪತ್ತು ಬ್ರಹ್ಮಜ್ಞಾನವೆಂಬ ಸಂಪತ್ತು ಉಳಂಥವರು ನಮಃ ಓಂ ಮುಕ್ತಿಪ್ರದಾಯಕ ನಮಃ ಮುಕ್ತಿಯನ್ನು ಕೊಡತಕ್ಕಂಥವ್ರು ಬ್ರಹ್ಮಜ್ಞಾನದಿಂದ ಮುಕ್ತಿ ಆಗ್ತದೆ ಬ್ರಹ್ಮಜ್ಞಾನ ಆಯಿತು ಅಂತ ಆದರೆ ಮುಕ್ತಿ ಆಯಿತು ಅಂತೇಳಿ ಅರ್ಥ ಮುಕ್ತಿ ಅಂದರೆ ಏನು ಬಿಡುಗಡೆ ಯಾವುದರಿಂದ ಜನಮರಣಾದಿ ಭಾವದಿಂದ ಬಿಡುಗಡೆ ಆಗತಕ್ಕಂಥದ್ದು ಬಂಧನದಿಂದ ಬಿಡುಗಡೆ ಆಗತಕ್ಕಂಥದ್ದು ಜೀವನ್ಮುಕ್ತ ಸ್ಥಿತಿ ಶಿಷ್ಯೋಪದೇಶ ನಿರತಾಯ ನಮಃ ಶಿಷ್ಯರ ಉಪದೇಶವನ್ನು ಶಿಷ್ಯರಿಗೆ ಸದಾ ಉಪದೇಶವನ್ನು ಮಾಡ್ತಾ ಅದರಲ್ಲೇ ತೊಡಗಿಸಿಕೊಂಡವರು ಶಿಷ್ಯರನ್ನು ಶಿಷ್ಯರಿಗೆ ಉಪದೇಶ ಮಾಡುವುದರಲ್ಲಿ ನಿರತರಾದವರು ಅವರಿಗೆ ನಮಸ್ಕಾರ ಓಂ ಭಕ್ತಾಭೀಷ್ಟ ಪ್ರದಾಯಕಾಯ ನಮಃ ಅವರನ್ನು ಭಕ್ತಿಯಿಂದ ಪೂಜಿಸ್ತಕ್ಕಂಥವ್ರಿಗೂ ಕೂಡ ಅವರ ಅಭೀಷ್ಟಗಳನ್ನು ಪೂರೈಸತಕ್ಕಂಥವ್ರು ಓಂ ಸೂಕ್ಷ್ಮತತ್ವರಹಸ್ಯ ಜ್ಞಾನ ನಮಃ ಸೂಕ್ಷ್ಮವಾದ ತತ್ವದ ರಹಸ್ಯವನ್ನು ಬಲ್ಲವರು ಕಾರ್ಯ ಓಂ ಕಾರ್ಯ ಕಾರ್ಯ ಪ್ರಬೋಧಕಾಯನಮಃ ಕಾರ್ಯ ಅಕಾರ್ಯ ಇವುಗಳ ಬಗ್ಗೆ ಹೇಳತಕ್ಕಂಥವ್ರು ಇವುಗಳ ಬಗ್ಗೆ ಅಧಿಕಾರವಾಣಿಯಿಂದ ಅಧಿಕಾರಯುತವಾಗಿ ಹೇಳಬಲ್ಲಂಥವ್ರು ಯಾವುದು ಕಾರ್ಯ ಯಾವುದು ಅಕಾರ್ಯ ಯಾವುದು ಮಾಡಬೇಕಾದ್ದು ಯಾವುದು ಮಾಡಬಾರದು ಅಂತೇಳಿ ಜ್ಞಾನ್ ಓಂ ಜ್ಞಾನ ಮುದ್ರಾಂಚಿತ ಕರಾಯ ನಮಃ ಜ್ಞಾನ ಮುದ್ರೆಯುಳ್ಳಂತಹ ಕರ ಕಮಲಗಳುಳ್ಳವರು ಕೈ ಜ್ಞಾನ ಮುದ್ರೆ ತೋರು ಬೆರಳು ಮತ್ತು ಅಂಗುಷ್ಠ ಬೆರಳು ಅಥವಾ ಹೆಬ್ಬೆರಳು ಇವೆರಡರ ತುದಿಯನ್ನು ಒಂದಕ್ಕೊಂದು ಬಹಳ ಮೆಲ್ಲಗೆ ಸ್ಪರ್ಶಿಸ್ತಕ್ಕಂಥದ್ದು ಉಳಿದ ಮೂರು ಬೆರಳುಗಳು ಒಂದಕ್ಕೊಂದು ಸೇರಿ ಬಿಡಿಸಿ ಇರತಕ್ಕಂಥದ್ದು ಮಡಿಸದೇ ಇರತಕ್ಕಂಥದ್ದು ಮಡಿಸಿ ಸೇರಿಸೋದು ತೋರು ಬೆರಳು ಮತ್ತು ಹೆಬ್ಬೆಳ್ಳಿನ ತುದಿಗಳನ್ನು ಒಂದಕ್ಕೊಂದು ಉಳಿದವು ಮೂರು ನೇರವಾಗಿ ಇರ್ತದೆ ಒಂದಕ್ಕೊಂದು ಸೇರಿರಬೇಕು ಉಳಿದ ಮೂರು ಬೆರಳುಗಳು ಬದಿಗಳಲ್ಲಿ ಅದರ ಮಧ್ಯೆ ಗ್ಯಾಪು ಬಿಡಬಾರ್ದು ಅಂತ ಅಂತರ ಬೆರಳುಗಳ ಮಧ್ಯದಲ್ಲಿ ಉಳಿದ ಮೂರು ಬೆರಳುಗಳ ಮಧ್ಯದಲ್ಲಿ ಇದು ಜ್ಞಾನ ಮುದ್ರೆ ಅಂಗೈಯನ್ನು ಮೇಲ್ಮುಖವಾಗಿಟ್ಟುಕೊಳ್ಬೇಕು ಆಕಾಶವನ್ನು ನೋಡುವಂತೆ ಅಂಗೈ ಈ ರೀತಿ ಹಿಡ್ಕೊಂಡು ಎರಡು ಕೈ ಇದು ಜ್ಞಾನಮುದ್ರೆ ಅಂತಹ ಜ್ಞಾನ ಮುದ್ರೆ ಅಥವಾ ಇನ್ನೊಂದು ಜ್ಞಾನಮುದ್ರೆ ಹೇಗೆ ಕೈಯನ್ನು ಎತ್ತಿ ಕೂಡ ಹಿಡೀಬೋದು ಅಂದರೆ ನಮ್ಮ ಮುಂದಕ್ಕೆ ಈಗ ನಾವು ಸೂರ್ಯ ಪೂರ್ವಾಭಿಮುಖವಾಗಿ ಕೊಳತ್ರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಮ್ಮ ಅಂಗೈ ಇರಬೇಕು ಹಾಗೆ ನಮ್ಮ ಮುಖದ ಯಾವ ಕಡೆಗೆ ತೋರ್ತರು ಅದೇ ಕಡೆಗೆ ನಮ್ಮ ಅಂಗೈ ಅಥವಾ ಆಕಾಶಕ್ಕೆ ಮುಖ ಮಾಡಿ ಇದು ಮುದ್ರೆ ಜ್ಞಾನ ಮುದ್ರೆಯಿಂದ ಅನೇಕ ಪ್ರಯೋಜನಗಳಿದೆ ನಮಗೆ ಜ್ಞಾನವನ್ನು ಪ್ರಚೋದಿಸ್ತಕ್ಕಂಥದ್ದು ಇನ್ನೊಬ್ರಿಗೆ ಜ್ಞಾನವನ್ನು ಬೋಧಿಸ್ತಕ್ಕಂಥದ್ದು ಆ ಶಕ್ತಿ ಆಮೇಲೆ ನಮಗೆ ಮನಸ್ಸಿಗೆ ಪ್ರಶಾಂತತೆಯನ್ನು ಕೊಡತಕ್ಕಂಥದ್ದು ನಿದ್ರೆ ಕೂಡ ಬಾರದವರಿಗೆ ನಿದ್ರಾಹೀನತೆಯನ್ನು ಕೂಡ ನಿವಾರಿಸ್ತದೆ ಇದು ಬೇರೆ ಬೇರೆ ಪ್ರಯೋಜನಗಳಿದೆ ಜ್ಞಾನ ಮುದ್ರೆಯಿಂದ ಟೆನ್ಷನ್ ನರದ ತೊಂದರೆಗಳು ಮಾನಸಿಕ ಕಾಯಿಲೆಗಳು ಇವುಗಳಿಗೆಲ್ಲ ಜ್ಞಾನ ಮುದ್ರೆಯನ್ನು ಪ್ರಯೋಗಾತ್ಮಕವಾಗಿ ಆಸ್ಪತ್ರೆಯಲ್ಲಿ ಮಾನಸಿಕ ರೋಗಿಗಳಿಗೆ ಅವರ ಅರಿವೇ ಇಲ್ಲದವರಿಗೆ ಅಥವಾ ನರ ಯಾವುದೋ ಮೆದುಳಿನ ತೊಂದರೆ ಆದವರಿಗೆ ಸ್ಟ್ರೋಕ್ ಇತ್ಯಾದಿಗಳಾದವರಿಗೆ ಇರ್ಬೋದು ಪ್ರಜ್ಞೆ ತಪ್ಪಿದವರಿಗೆ ಮಾಡಿ ನೋಡಿದ್ದಾರೆ ಪ್ರಯೋಗ ಅದನ್ನು ಬೆರಳಿನ ಆ ರೀತಿ ಜ್ಞಾನಮುದ್ರೆ ಅವರಿಗೆ ಮಾಡುವ ಅರಿವೇ ಇರುವುದಿಲ್ಲ ಆದರೆ ಬೆರಳುಗಳನ್ನು ಸೇರಿಸಿ ಅದಕ್ಕೆ ಹಾಕಿ ಇಟ್ಟುಬಿಟ್ಟಿದ್ದಾರೆ ಆ ಥರ ಮಾಡಿ ಕೂಡ ಅವರಿಗೆ ಏನಾಗಿದೆ ಅವರು ಗುಣಮುಖರಾಗಿದ್ದಾರೆ ನರದ ತೊಂದರೆಗಳಿಂದ ಹಾಗಾಗಿ ಇದು ಜ್ಞಾನ ಮುದ್ರೆಯ ಫಲ ಅಂತಹ ಜ್ಞಾನಮುದ್ರಾಂಚಿತ ಕರಾಯನಮಃ ಜ್ಞಾನಮುದ್ರೆ ಉಳ್ಳಂತಹ ಕರ ಇರತಕ್ಕಂಥ ಶಂಕರಾಚಾರ್ಯ ನಮಸ್ಕಾರ ಓಂ ಶಿಷ್ಯ ಹೃತ್ ತಾಪಾರ ಕಾಯನಮಃ ಶಿಷ್ಯರ ಹೃದಯ ತಾಪವನ್ನು ನಿವಾರಣೆ ಮಾಡತಕ್ಕಂಥವ್ರು ಶಿಷ್ಯರ ಮನಸ್ಸಿನ ತಾಪ ಯಾವುದಿದೆ ಜ್ಞಾನ ಪಿಪಾಸೆ ಇರ್ಬೋದು ಅಥವಾ ಯಾವುದೇ ಅವರ ಮನಸ್ಸಿನ ಉದ್ವೇಗ ಅಥವಾ ಅಶಾಂತಿ ಇರ್ಬೋದು ಇದನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥವರು ಅಪಹಾರಕ ಅಪಹರಣ ಮಾಡತಕ್ಕಂಥವ್ರು ಓಂ ಪಾರಿವ್ರಾಜ ಆಶ್ರಮೋದ್ಧ ನಮಃ ಓಂ ಪಾರಿವ್ರಾಜಾಶ್ರಮ ಉದ್ಧರ್ತ್ರೇ ನಮಃ ಪರಿವ್ರಾಜಾಶ್ರಮ ಅಂದರೆ ಪರಿವ್ರಾಟ್ ಅಂದರೆ ಸನ್ಯಾಸಿ ಸನ್ಯಾಸಧರ್ಮವನ್ನು ಉದ್ಧಾರ ಮಾಡಿದಂಥವರು ಸನ್ಯಾಸ ಧರ್ಮಕ್ಕೆ ಕಲಶಪ್ರಾಯರಾದವರು ಸನ್ಯಾಸ ಧರ್ಮದ ಆದರ್ಶವನ್ನು ಎತ್ತಿ ಹಿಡಿದವರು ಸನ್ಯಾಸ ಧರ್ಮದಲ್ಲಿ ಹೇಗಿರಬೇಕು ಅಂತೇಳಿ ತೋರಿಸಿಕೊಟ್ಟವರು ಶಂಕರಾಚಾರ್ಯರು ಪರಿವ್ರಾಟ್ ಯೋಗಯುಕ್ತ ಅಂದರೆ ದ್ವಾಮೌಷ ಪುರುಷೌ ಲೋಕೆ ಸೂರ್ಯಮಂಡಲಭೇದಿನ ಪರಿವ್ರಾಣಿ ಯೋಗಯುಕ್ತ ಮೃತ್ಯುಮುಖೋ ಮುಖಸ್ತಥ ಅಂದರೆ ಯುದ್ಧರಂಗದಲ್ಲಿ ಹೋರಾಡಿ ಮಡಿಯತಕ್ಕಂಥವನು ಹಾಗೆ ಯೋಗಯುಕ್ತನಾಗಿ ಒಂದು ಯೋಗ ಭ್ರಷ್ಟನಾಗಿಯಲ್ಲ ಯೋಗಯುಕ್ತನಾಗಿದ್ದುಕೊಂಡು ಅಂದರೆ ಇಂದಿರ ನಿಗ್ರಹ ಮನು ನಿಗ್ರಹ ಇತ್ಯಾದಿ ವ್ರತಗಳನ್ನು ದೃಢವಾಗಿ ಪಾಲಿಸಿಕೊಂಡು ಪರಿವ್ರಾಟ್ ಸನ್ಯಾಸಿಯಾಗಿದ್ದಂಥವನು ಇವರಿಬ್ಬರು ಸೂರ್ಯಮಂಡಲವನ್ನು ಭೇದಿಸಿ ಆಚೆ ಹೋಗತಕ್ಕಂಥವರು ಮರಣಾನಂತರ ಅಂಥೇಳಿ ಒಂದು ಸ್ವರ್ಗ ವೀರ ಯಾರು ವೀರಮರಣ ಒಂದು ಯುದ್ಧರಂಗದಲ್ಲಿ ಇನ್ನೊಂದು ಪರಿವ್ರಾಟ್ ಯೋಗಯುಕ್ತನಾದ ಪರಿವ್ರಾಟ್ ಸನ್ಯಾಸಿ ಇವರಿಬ್ಬರು ಸೂರ್ಯಮಂಡಲವನ್ನು ದಾಟಿ ಆಚೆ ಹೋಗ್ತಾರೆ ಅಂಥೇಳಿ ಅವರ ಕೀರ್ತಿ ಲೌಕಿಕವಾಗಿ ಕೂಡ ಹೋಗ್ತದೆ ಹಾಗೇ ಅವರ ಮರಣಾನಂತರ ಕೂಡ ಅವರು ಸೂರ್ಯಮಂಡಲವನ್ನು ದಾಟಿ ಆಚೆಗಿನ ಬ್ರಹ್ಮ ಪದವನ್ನು ಹೊಂದುತ್ತಾರೆ ಅಂತೇಳಿ ಹೀಗೆ ಅಂತಹ ಪರಿವ್ರಾ ಪರಿವ್ರಾಜಾಶ್ರಮ ಸನ್ಯಾಸಾಶ್ರಮವನ್ನು ಉದ್ಧರಿಸಿದವರು ಸರ್ವತತ್ವ ಸ್ವತಂತ್ರ ಧಿಯೇ ನಮಃ ಎಲ್ಲ ತತ್ವ ಕುರಿತಾಗಿ ಸ್ವತಂತ್ರವಾದ ತಮ್ಮ ನಿಲುವನ್ನು ವ್ಯಕ್ತಪಡಿಸತಕ್ಕಂಥವ್ರು ಸ್ವತಂತ್ರವಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯ ಇದ್ದಂಥವರು ಅದ್ವೈತ ಸ್ಥಾಪನಾಚಾರ್ಯಾಯ ನಮಃ ಅದ್ವೈತ ಅಂದರೆ ಭೇದ ಇಲ್ಲದೇ ಇರತಕ್ಕಂಥ ಆತ್ಮ ಪರಮಾತ್ಮ ಒಂದೇ ಅನ್ನತಕ್ಕಂಥ ಪರಮಾತ್ಮೆಯೇ ಆತ್ಮನಾಗಿದ್ದಾನೆ ನಮ್ಮೊಳಗೆ ಎಂಬುದನ್ನು ತೋರಿಸಿಕೊಟ್ಟಂಥವರು ಆ ಅದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದಂಥ ಆಚಾರ್ಯರು ಸಾಕ್ಷಾತ್ ಶಂಕರ ರೂಪ ಭೃತೇ ನಮಃ ಸಾಕ್ಷಾತ್ ಶಂಕರ ಆ ಶಿವ ಶಿವನನ್ನೇ ಶಿವನೇ ಸಾಕ್ಷಾತ್ ಶಂಕರಾಚಾರ್ಯ ರೂಪವನ್ನು ಧರಿಸಿ ಬಂದಂಥವರು ಷಣ್ಮತ ಸ್ಥಾಪನಾಚಾರ್ಯ ನಮಃ ಷಣ್ಮತ ಸ್ಥಾಪನೆಯನ್ನು ಮಾಡಿದವರು ಅಂದರೆ ಸೌರ ಗಾಣಪತ್ಯ ಶಾಕ್ತ ವೈಷ್ಣವ ಶೈವ ಐದಾಯಿತು ಇನ್ನೊಂದು ಕಾರ್ತಿಕೇಯ ಅಥವಾ ಕೌಮಾರ ಅಥವಾ ಷಣ್ಮುಖ ಈ ಆರು ದೇವತೆಗಳನ್ನು ಪೂಜಿಸ್ತಕ್ಕಂತಹ ಒಂದು ಷಣ್ಮತ ಸ್ಥಾಪನಾಚಾರ್ಯಾಯ ನಮಃ ಆರು ಮತಗಳನ್ನು ಸ್ಥಾಪನೆ ಮಾಡಿದಂಥವು ಪಂಚಬ್ರಹ್ಮಾತ್ಮ ಪೂಜೆ ಮತ್ತು ಷಣ್ಮತ ಸ್ಥಾಪನೆ ಆಮೇಲೆ ತ್ರೈ ಮಾರ್ಗ ಪ್ರಕಾಶಕಾಯ ನಮಃ ಮೂರು ಮಾರ್ಗಗಳನ್ನು ಅಂಥೇಳಿ ತ್ರೀ ಮಾರ್ಗ ಅಂದರೆ ವೇದ ಮಾರ್ಗ ಅದನ್ನು ಪ್ರಕಾಶಪಡಿಸಿದವರು ವೇದ ಉಪನಿಷತ್ತುಗಳು ಅದನ್ನು ಅದರ ಜ್ಞಾನವನ್ನು ತೋರಿಕೊಟ್ಟವರು ಆ ಮಾರ್ಗವನ್ನು ತೋರಿಕೊಟ್ಟವರು ತ್ರೈ ಅಂದರೆ ವೇದ ವೇದಾಸ್ತ್ರಯಿ ತ್ರಯಿ ತ್ರಯಸ್ತ್ರಯಿ ಅಂಥೇಳಿ ಬರ್ತದೆ ತ್ರೈ ಅಂದರೆ ಅಲ್ಲಿ ಋಕ್ಗಳು ಯಶಸ್ಸುಗಳು ಸಾಮಗಳು ಅಂತೇಳಿ ಮೂರು ವಿಧವಾದ ಮಂತ್ರಗಳಿರ್ತಕ್ಕಂಥದ್ದು ಯಾವುದೆಲ್ಲ ಋಗ್ವೇದ ಯಜುರ್ವೇದ ಸಾಮವೇದ ಅಥವಾ ಅದರಲ್ಲಿರತಕ್ಕಂಥ ಮಂತ್ರಗಳು ಮೂರು ವಿಧವಾದದ್ದು ಋಕ್ಕುಗಳು ಅಂದರೆ ಪದ್ಯಾತ್ಮಕವಾದದ್ದು ಛಂದೋಬದ್ಧವಾದದ್ದು ಯಜಸ್ಸುಗಳು ಅಂದರೆ ಗದ್ಯಾತ್ಮಕವಾದದ್ದು ಸಾಮಗಳು ಅಂದರೆ ಸಂಗೀತಕ್ಕೆ ಸೇರತಕ್ಕಂಥದ್ದು ಗಾನ ಘೇಯವಾದಂಥದ್ದು ಹೀಗೆ ತ್ರಯ ಮಾರ್ಗ ಪ್ರಕಾಶ ನಮಃ ಓಂ ವೇದ ವೇದಾಂತ ತತ್ವಜ್ಞಾನ ನಮಃ ವೇದ ವೇದಾಂತಗಳ ತತ್ವವನ್ನು ಬಲ್ಲವರು ಓಂ ಧರ್ವಾದಿ ಮತ ಖಂಡನಾಯ ನಮಃ ಧ್ರುವಿಗಳ ಕೆಟ್ಟ ತಪ್ಪಾಗಿ ವಾದ ಮಾಡತಕ್ಕಂಥವರು ಮತವನ್ನು ಅಭಿಪ್ರಾಯವನ್ನು ಖಂಡಿಸ್ತಕ್ಕಂತಹ ಸಾಮರ್ಥ್ಯವು ಇದ್ದವರು ಖಂಡಿಸಿದವರು ವೈರಾಗ್ಯ ನಿರತಾಯ ಓಂ ಶಾಂತಾಯ ನಮಃ ಓಂ ಸಂಸಾರ ತಾರಕಾಯ ನಮಃ ಸಂಸಾರ ಸಾಗರವನ್ನು ಸಂಸಾರ ಸಾಗರದಿಂದ ನಮ್ಮನ್ನು ದಾಟಿಸ್ತಕ್ಕಂಥವ್ರು ಅಂದರೆ ಜನನ ಮನ್ನಣ ಚಕ್ರದಿಂದ ದಾಟಿಸಿ ಮುಕ್ತಿಯನ್ನು ಕೊಡತಕ್ಕಂಥವರು ಪ್ರಸನ್ನ ವದನಾಂಬೋಜಾಯ ನಮಃ ಪ್ರಸನ್ನವಾದ ಮುಖಮುದ್ರೆ ಉಳ್ಳಂಥವರು ಮುಖಕಮಲವುಳ್ಳವರು ನಂಬೋಜ ಅಂದರೆ ನೀರಿನಲ್ಲಿ ಹುಟ್ಟಿದ್ದು ತಾವರೆ ಪರಮಾರ್ಥ ಪ್ರಕಾಶಕಾಯ ಪರಮಾರ್ಥವನ್ನು ಪ್ರಕಾಶ ಮಾಡತಕ್ಕಂಥವರು ಪುರಾಣ ಸ್ಮೃತಿ ಸಾರಜ್ಞಾಯ ನಮಃ ಪುರಾಣ ಸ್ಮೃತಿಗಳ ಸಾರವನ್ನು ಬಲ್ಲವರು ನಿತ್ಯ ತೃಪ್ತಾಯ ನಮಃ ಓಂ ಮಹತೇ ನಮಃ ದೊಡ್ಡವರು ಮಹಾನ್ ಓಂ ಶುಚಯೇ ನಮಃ ಅತ್ಯಂತ ಶುಚಿಗಳು ಅಂತರಂಗ ಬಹಿರಂಗ ಶುಚಿ ಇದ್ದವರು ಅಂದರೆ ಮನಃಶುದ್ದಿ ಚಿತ್ತಶುದ್ಧಿ ಹಾಗೇ ಬಹಿಶುದ್ಧಿ ಅಂಗ ಶರೀರ ಶುದ್ಧಿ ಎಲ್ಲ ಇದ್ದವರು ಓಂ ನಿತ್ಯಾನಂದಾಯ ನಮಃ ಯಾವಾಗಲೂ ಆನಂದ ಸ್ವರೂಪರು ಓಂ ನಿರಾತಂಕಾಯ ನಮಃ ಯಾವುದೇ ಆತಂಕಗಳು ಇಲ್ಲದ ಇಲ್ಲದೇ ಇದ್ದವರು ನಿಸ್ಸಂಗಾಯ ನಮಃ ಓಂ ನಿರ್ಮಲಾತ್ಮಕಾಯ ನಮಃ ಓಂ ನಿರ್ಮಯ ನಿರ್ಮಮಾಯ ನಮಃ ನಿರ್ಮಮ ಮಮತ್ವ ನನ್ನದು ನನ್ನದು ಎನ್ನತಕ್ಕಂಥ ಭಾವ ಇದ್ದವರು ನಿರಹಂಕಾರಾಯ ನಮಃ ನಾನು ನಾನು ಎಂಬ ಭಾವ ಇಲ್ಲದಿದ್ದವರು ವಿಶ್ವ ವಂದ್ಯ ನಮಃ ಎಲ್ಲರಿಂದಲೂ ವಂದಿಸಲ್ಪಟ್ಟ ಪದಾಂಬುಜ ಪಾದಕಮಲಗಳಿದ್ದವರು ಸತ್ವ ನಮಃ ಸತ್ವಪ್ರಧಾನರು ಸಾತ್ವಿಕ ಗುಣ ಪ್ರಧಾನವಾಗಿದ್ದವರು ಸದ್ಭಾವಾಯ ನಮಃ ಒಳ್ಳೆಯ ಭಾವನೆ ಇದ್ದವರು ಸಂಖ್ಯಾತೀತ ಗುಣೋಜ್ವಲಾಯನಮಃ ಅವರು ಗುಣಗಳು ಸಂಖ್ಯಾತೀತ ಅಸಂಖ್ಯ ಲೆಕ್ಕಕ್ಕೆ ಸಿಗದ್ದು ಹ್ಞೂ ಅಂಥ ಗುಣಗಳಿಂದ ಬೆಳಗತಕ್ಕಂಥವರು ಉಜ್ಜಲವಾಗಿ ಅಂತಹ ತೇಜಸ್ಸುಳ್ಳವರು ಅನಘಾಯನಮಃ ಅನಘ ಅಘರಹಿತರು ಪಾಪರಹಿತರು ಸಾರ ಹೃದಯಾಯ ನಮಃ ಹ್ಞೂ ಅತ್ಯಂತ ಎಲ್ಲ ತತ್ವಗಳ ಸಾರವನ್ನು ಬಲ್ಲಂಥವರು ಸಾರವನ್ನು ಬಲ್ಲ ಮನಸ್ಸಿದ್ದವರು ಹೃದಯ ಸುಧೀಯೇ ನಮಃ ಸುಧೀ ಅಂದರೆ ಒಳ್ಳೆಯ ಬುದ್ಧಿವಂತರು ಬುದ್ಧಿಶಕ್ತಿ ಇದ್ದವರು ಓಂ ಸಾರಸತ್ವ ಪ್ರದಾಯ ನಮಃ ಸಾರಸತ್ವವನ್ನು ನಮಗೆ ತಿಳಿಯ ಪಡಿಸತಕ್ಕಂಥವ್ರು ಕೊಡತಕ್ಕಂಥವರು ಓಂ ಸತ್ಯಾತ್ಮನೇ ನಮಃ ಸತ್ಯಾತ್ಮರು ಮಿಥ್ಯಾತ್ಮರಲ್ಲ ಯಾವಾಗಲೂ ಸತ್ಯ ಸಂಕಲ್ಪರು ಪುಣ್ಯಶೀಲಾಯ ನಮಃ ಪುಣ್ಯಶೀಲ ಚಾರಿತ್ರೆ ಉಳ್ಳವರು ಪಾಪ ಚಾರಿತ್ರ್ಯ ಅಲ್ಲವರದ್ದು ಓಂ ಸಾಂಖ್ಯಯೋಗ ವಿಚಕ್ಷಣ ಏನ ಮಹಾ ಯೋಗದಲ್ಲಿ ಅತ್ಯಂತ ನಿಪುಣರಾಗಿದ್ದವರು ಸಾಂಖ್ಯಯೋಗ ಅಂದರೆ ಇಪ್ಪತ್ತ್ನಾಲ್ಕು ತತ್ವಗಳ ಬಗ್ಗೆ ಇರತಕ್ಕಂತಹ ಯೋಗ ಹ್ಞೂ ಸಾಂಖ್ಯಯೋಗ ಯಾವುದಲ್ಲ ಸಾಂಖ್ಯಯೋಗ ಪಂಚ ಈಗ ಅಲ್ಲಿಂದ ಶುರು ಮಾಡದಿದ್ದರೆ ಯಾವುದು ಪಂಚಭೂತಗಳು ಪಂಚ ಪಂಚತನ್ಮಾತ್ರೆಗಳು ಶಬ್ದಸ್ಪರ್ಶ ರೂಪರ ಪಂಚ ಪಂಚತನ್ಮಾತ್ರೆಗಳು ಪಂಚಭೂತಗಳು ಗೊತ್ತು ತಮಗೆ ಆಕಾಶ ವಾಯು ಅಗ್ನಿ ಜಲ ಭೂಮಿ ಈಗ ಐದು ಐದು ಹತ್ತಾಯಿತು ಪಂಚ ಜ್ಞಾನೇಂದ್ರಿಗಳು ಪಂಚ ಕರ್ಮೇಂದ್ರಿಯಗಳು ಹದಿನೈದು ಆಯಿತು ಆಮೇಲೆ ಪಂಚ ಪ್ರಾಣಗಳು ಇಪ್ಪತ್ತಾಯಿತು ಆಮೇಲೆ ಪ್ರಕೃತಿ ಮಹತ್ತತ್ವ ಅವ್ಯಕ್ತ ಇಪ್ಪತ್ತ ಮೂರಾಯಿತು ಇದು ಕೊನೆಯದಾಗಿ ಇದರಲ್ಲಿ ಪುರುಷ ಅಂಥೇಳಿ ಬರ್ತದೆ ಹೀಗೆ ಇಪ್ಪತ್ತ್ನಾಲ್ಕು ತತ್ವಗಳ ಸಾಂಕ್ಷ್ಯಯೋಗ ಅದರಲ್ಲಿ ವಿಚಕ್ಷಣರಾದವರು ಆಮೇಲೆ ತಪೋ ರಾಶಯೇ ನಮಃ ತಪಸ್ಸಿನ ರಾಶಿ ನಿಧಿ ಅವರು ಮಹಾತೇಜಸ್ಸೇ ನಮಃಾ ತೇಜಸ್ಸಿದ್ದವರು ಓಂ ಗುಣತ್ರಯ ವಿಭಾಗವಿದೇ ನಮಃ ಗುಣತ್ರಯದ ವಿಭಾಗವನ್ನು ಚೆನ್ನಾಗಿ ಬಲ್ಲವರು ಸತ್ವಗುಣ ಅಂದರೆ ಹೇಗೆ ರಜೋಗುಣ ಅಂದರೆ ಹೇಗೆ ತಮೋಗುಣ ಅಂದರೆ ಹೇಗೆ ಅದರ ಸ್ವರೂಪವನ್ನೆಲ್ಲ ಬಲ್ಲವರು ಓಂ ಕಲಿಘ್ನಾಯ ನಮಃ ಕಲಿಯುಗದ ಪಾಪವನ್ನು ನಾಶ ಮಾಡತಕ್ಕಂಥವರು ಕಲಿಯುಗದಲ್ಲಿ ಓಂ ಕಾಲಕರ್ಮಜ್ಞಾಯ ನಮಃ ಆಯ ಕಾಲಕ್ಕೆ ಯಾವ ಕರ್ಮವನ್ನು ಮಾಡಬೇಕು ಎನ್ನುವುದನ್ನು ಬಲ್ಲವರು ಓಂ ತಮೋ ಗುಣ ನಿವಾರಕಾಯ ನಮಃ ತಮೋ ಗುಣವನ್ನು ಹ್ಞೂ ತಾಮಸ ಗುಣವನ್ನು ನಾವು ಹೋಗಲಾಡಿಸ್ತಕ್ಕಂಥವರು ಓಂ ಭಗವತೆ ನಮಃ ಭಗವಂತ ಸ್ವರು ಭಗವಾನ್ ಅಂದರೆ ಭಗ ಅಂದರೆ ಆರು ಗುಣಗಳಿಲ್ಲವರು ಅಂತೇಳಿ ಒಂದು ಉತ್ಪತ್ತಿಂ ಪ್ರಳಯಂಚ ಇವ ಅಗತಿಂ ಗತಿಂ ವೇತಿ ವಿದ್ಯಾ ಅವಿದ್ಯಾಂಚ ಭಗವಾನ್ ಇ ಶಬ್ದತಿ ಉತ್ಪತ್ತಿ ಪ್ರಲಯ ಭೂತಗಳ ಅಂದರೆ ಎಲ್ಲ ಚರಾಚರಗಳ ಬರುವಿಕೆ ಹೋಗುವಿಕೆ ಆಮೇಲೆ ವಿದ್ಯೆ ಅವಿದ್ಯೆ ಇವುಗಳೆಲ್ಲದರ ಸ್ವರೂಪವನ್ನು ಬಲ್ಲಂತಹ ಈ ಆರನ್ನು ಬಲ್ಲವರೇ ಭಗವಾನ್ ಅಂತೇಳಿ ಇನ್ನೊಂದು ಐಶ್ವರ್ಯ ಸಮಗ್ರ ವೀರ್ಯ ಯಶಸ್ ಯಶಸಃ ಶ್ರಿಯ ಜ್ಞಾನ ವೈರಾಗ್ಯ ಯೋಶ್ಚವ ಷ್ಣಾಂ ಭಗೈತೀರಣಾಂ ಈ ಆರು ಇದ್ದವರು ಭಗವಾನ್ ಅಂತೇಳಿ ಯಾವುದು ಸಮಗ್ರ ಐಶ್ವರ್ಯ ಅಂದರೆ ಈಶ್ವರತ್ವ ಒಡೆತನ ಆಮೇಲೆ ವೀರ್ಯ ಸಮಗ್ರ ಪರಾಕ್ರಮ ಸರ್ವಶಕ್ತತೆ ಐಶ್ವರ್ಯ ಸಮಗ್ರ ವೀರ್ಯ ಯಶಸಃ ಶ್ರಿಯ ಸಮಗ್ರವಾದ ಯಶಸ್ಸು ಕೀರ್ತಿ ಆಮೇಲೆ ಸಮಗ್ರವಾದ ಸಂಪತ್ತು ಜ್ಞಾನ ವೈರಾಗ್ಯವಶ್ಚೈವ ಸಮಗ್ರವಾದ ಜ್ಞಾನ ಆಮೇಲೆ ಸಮಗ್ರವಾದ ಅಶೇಷವಾದ ವೈರಾಗ್ಯ ಜ್ಞಾನ ವೈರಾಗ್ಯವಶ್ಚೈವ ಈ ಆರಕ್ಕೆ ಭಗ ಅಂತ ಹೆಸರು ಈ ಇರುವವರು ಭಗವಾನ್ ಅಂತಹ ಭಗವಂತ ಭಗವಾನ್ ಸ್ವರೂಪ ಅಂತಹ ಶಂಕರಾಚಾರ್ಯರಿಗೆ ನಮಸ್ಕಾರ ಓಂ ಭಾರತೀಜೇತ್ರೇ ನಮಃ ಉಭಯ ಭಾರತಿಯನ್ನು ಗೆದ್ದವರು ಅಥವಾ ಸರಸ್ವತಿಯನ್ನು ಒಲಿಸಿಕೊಂಡವರು ಎರಡೂ ಆಗ್ತದೆ ಸರಸ್ವತಿ ಅವತಾರ ರೂಪಿಯಾದಂತಹ ಬ್ರಹ್ಮಾವತಾರಿ ಮಂಡನಮಿಶ್ರ ಪತ್ನಿ ಉಭಯ ಭಾರತಿ ವಾದದಲ್ಲಿ ಅವಳನ್ನು ಕೂಡ ಅವಳ ಪ್ರಶ್ನೆಗೂ ಉತ್ತರವನ್ನು ಕೊಟ್ಟವರು ಒಂದು ಇನ್ನೊಂದು ಆ ಸರಸ್ವತಿಯನ್ನು ಒಲಿಸಿಕೊಂಡವರು ಅಂತೇಳಿ ಶಾರದಾ ಸರ್ವಜ್ಞ ಪೀಠವನ್ನು ಏರಿದವರು ಕಾಶ್ಮೀರದಲ್ಲಿ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತಾಮಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾಂಬ ಬುದ್ಧಿಂಚ ದೇಹಿಮೆ ಅಂತೇಳಿ ಆ ಶಾರದಾ ದೇವಿಯ ಪೀಠದಲ್ಲಿ ಸರ್ವಜ್ಞ ಪೀಠದನ್ನು ಏರಿದ ತಂದವರು ಶಾರದಾ ಆಹ್ವಾನ ಪಂಡಿತಾಯ ನಮಃ ನೋಡಿ ಶಾರದೆಯಿಂದಲೇ ವಾದಕ್ಕೆ ಆಹ್ವಾನಿಸಲ್ಪಟ್ಟಂತಹ ಪಂಡಿತರು ಜ್ಞಾನಿಗಳು ಧರ್ಮ ಧರ್ಮ ವಿಭಾಗಜ್ಞಾಯ ನಮಃ ಧರ್ಮ ಧರ್ಮದ ಬಗ್ಗೆ ತಿಳಿದವರು ವಿಭಾಗ ಯಾವುದು ಧರ್ಮ ಯಾವುದು ಅಧರ್ಮ ಅಂತೇಳಿ ಲಕ್ಷ್ಯ ಭೇದ ಪ್ರದರ್ಶಕ ವ್ಯನ ಮಹ ಲಕ್ಷ್ಯ ಗುರಿ ಅದರಲ್ಲಿ ಭೇದ ಇದೆ ಎನ್ನುವುದನ್ನು ತೋರಿಸಿಕೊಟ್ಟವರು ಯಾವುದು ಕರ್ಮ ಮಾರ್ಗದಲ್ಲಿ ಮತ್ತು ಜ್ಞಾನ ಮಾರ್ಗದಲ್ಲಿ ಭೇದ ಇದೆ ದ್ವೈತದಲ್ಲಿ ಭೇದ ಇದೆ ಎನ್ನುವುದನ್ನು ತೋರಿಸಿಕೊಟ್ಟವರು ಅದ್ವೈತ ಮತ್ತು ದ್ವೈತಕ್ಕೂ ವ್ಯತ್ಯಾಸ ಇದೆ ಕರ್ಮ ಮಾರ್ಗಕ್ಕೂ ಜ್ಞಾನ ಮಾರ್ಗಕ್ಕೂ ವ್ಯತ್ಯಾಸ ಇದೆ ಅಂಥೇಳಿ ಆ ಗುರಿ ಲಕ್ಷ್ಯ ಅದರ ಫಲ ಲಕ್ಷ್ಯ ಆಯ ಮಾರ್ಗದ ಫಲ ಯಾವುದಿದೆ ಅದರ ಗುರಿಯಾಗಿರ್ತದೆ ಲಕ್ಷ್ಯವಾಗಿರ್ತದೆ ಅದರಲ್ಲಿ ಭೇದ ಇದೆ ವ್ಯತ್ಯಾಸ ಇದೆ ಕರ್ಮ ಮಾರ್ಗದಲ್ಲಿ ಮೋಕ್ಷ ಸಿಗುವುದಿಲ್ಲ ಕೇವಲ ಸ್ವರ್ಗದವರೆಗೆ ಹೋಗಬಹುದು ದೇವತಾ ದೇವತಾ ಸ್ಥಾನವನ್ನು ಪಡಿಬಹುದು ಇಂದ್ರಾದಿಗಳು ಬ್ರಹ್ಮಾದಿಗಳು ಅಷ್ಟೇ ವಿನಃ ಪರಬ್ರಹ್ಮನಾಗಲಿಕ್ಕೆ ಆಗುದಿಲ್ಲ ಮುಕ್ತನಾಗ್ಲಿಕ್ಕಾಗೋದಿಲ್ಲ ಜೀವನ್ಮುಕ್ತನಾಗಲಿಕ್ಕೆ ಆಗುವುದಿಲ್ಲ ಇತ್ಯಾದಿ ಭೇದಗಳನ್ನು ತೋರಿಸಿಕೊಟ್ಟವರು ನಾದ ಬಿಂದು ಕಲಾಭಿಜ್ಞಾನ ಮಹಾ ನಾದ ಬಿಂದು ಕಲೆಗಳನ್ನೆಲ್ಲ ಬಲ್ಲವರು ಓಂಕಾರ ಪ್ರಣವನಾದ ಬಿಂದು ಹ್ಞೂ ಕಲೆ ಇತ್ಯಾದಿಗಳನ್ನು ಹ್ಞೂ ಬಲ್ಲವರು ಕಲ ಅಂದರೆ ಅಂಶ ಷೋಡಶ ಕಲಾ ಪರಿಪೂರ್ಣ ಅಂತ ಹೇಳ್ತಾರೆ ಯಾರು ಪರಮಪುರುಷ ಹಾಗೆ ಅದನ್ನೆಲ್ಲ ಬಲ್ಲವರು ಯೋಗ ಹೃತ್ಪದ್ಮ ಭಾಸ್ಕರಾಯ ನಮಃ ಯೋಗಿ ಹೃತ್ಪದ್ಮ ಭಾಸ್ಕರಾಯ ನಮಃ ಯೋಗಿಗಳ ಹೃದಯ ಕಮಲದಲ್ಲಿ ಬೆಳಗುವ ಸೂರ್ಯ ಅತಿ ಆ ಹೃದಯ ಕಮಲವನ್ನು ಅರಳಿಸುವಂತಹ ಸೂರ್ಯ ಅತೀಂದ್ರಿಯ ಜ್ಞಾನ ನಿಧೆಯೇ ನಮಃ ಅತೀಂದ್ರಿಯವಾದ ಜ್ಞಾನ ನಿಧಿ ಇವರು ಇಂದ್ರಿಯಗಳನ್ನು ಮೀರಿದಂತಹ ಯಾಕಂದರೆ ಪರಕಾಯ ಪ್ರವೇಶ ಮಾಡಬಲ್ಲವರಾಗಿದ್ದರು ಆಮೇಲೆ ಆಕಾಶಗಮನ ಶಕ್ತಿ ಇತ್ತು ಅವರಿಗೆ ಅದೃಶ್ಯವಾಗುವಂಥ ಶಕ್ತಿ ಇತ್ತು ಎಲ್ಲ ಅತೀಂದ್ರಿಯ ಜ್ಞಾನ ನಮಃ ಅವರು ಮಂಟಲ ಮಿಶ್ರರ ಶ್ರಾದ್ದ ಕರ್ಮಕ್ಕೆ ಬಾಗಿಲೆಲ್ಲ ಹಾಕಿ ಯಾರು ತೊಂದರೆ ಕೊಡಬಾರ್ದು ಅಂತೇಳಿ ಅವರು ಬಾಗಿಲೆಲ್ಲ ಹಾಕಿ ಶ್ರಾದ್ದ ಮಾಡ್ತಾಯಿದ್ರಂತೆ ಸಪ್ತರ್ಷಗಳನ್ನೇ ಕರೆದು ಅವರಿಗೆ ಅವರನ್ನೇ ಕೂರಿಸಿದರು ಶ್ರಾದ್ದಕ್ಕೆ ಅವರಿಗೆ ಊಟಪಡಿಸ್ತಾಯಿದ್ರು ಆವಾಗ ಅಲ್ಲಿಗೆ ಶಂಕರಾಚಾರ್ಯರು ಬಂದಂತೆ ಬಾಗಿಲು ಹಾಕಿದ್ರೂ ಕೂಡ ಅವ್ಯಕ್ತವಾಗಿ ಅದೃಶ್ಯವಾಗಿ ಆಕಾಶಗಮನ ಶಕ್ತಿ ಇತ್ತವರಿಗೆ ಹೀಗೆ ಅತೀಂದ್ರಿಯ ಜ್ಞಾನ ನಿಧಿ ನಿತ್ಯಾನಿತ್ಯ ವಿವೇಕವತೆಯ ನಮಃ ನಿತ್ಯ ಅನಿತ್ಯಗಳ ವಿವೇಕ ಇದ್ದವರು ನಿತ್ಯ ಯಾವುದು ಅನಿತ್ಯ ಯಾವುದು ಎನ್ನತಕ್ಕಂಥದ್ದು ಆತ್ಮವಸ್ತು ನಿತ್ಯ ಅನಾತ್ಮ ವಸ್ತುಗಳೆಲ್ಲ ಅನಿತ್ಯ ಸದಾ ಪರಿವರ್ತನಶೀಲವಾದ್ದು ಈ ಜಗತ್ತು ಸ್ಥಿರವಲ್ಲ ಎಂಬುದನ್ನು ಬಲ್ಲವರು ಚಿದಾನಂದಾಯ ನಮಃ ಚಿತ್ ಅಂದರೆ ಜ್ಞಾನ ಆನಂದ ಅಂದರೆ ಆನಂದ ಸುಖ ಪರಮಾನಂದ ಸ್ವರೂಪರು ಜ್ಞಾನಾನಂದ ಸ್ವರೂಪರು ಚಿನ್ಮಯ ಆತ್ಮನೇ ನಮಃ ಚಿತ್ಮಯ ಆತ್ಮ ಅವರದ್ದು ಜ್ಞಾನ ಸ್ವರೂಪಿ ಆತ್ಮ ಅಂದರೆ ಅವರು ಜಾಗೃತ ಎಲ್ಲರೂ ಜ್ಞಾನ ಸ್ವರೂಪಿಗಳೇ ಅವರು ಅದನ್ನು ಜಾಗೃತಿ ಮಾಡಿಕೊಂಡವರು ಅದರ ಅರಿವು ಅವರಿಗಿತ್ತು ಅನುಭವ ಇತ್ತು ಅನುಭವ ಆಗಿತ್ತು ಪರಕಾಯ ಪ್ರವೇಶಕೃತೆಯೇ ನಮಃ ಪರಕಾಯ ಪ್ರವೇಶವನ್ನು ಮಾಡಿದಂಥವರು ಇಲ್ಲದ ನಾನು ಹೇಳಿದೆ ಅಂದರೆ ಉಭಯ ಭಾರತಿಯವರ ಪ್ರಶ್ನೆಗೆ ಗೃಹಸ್ಥಾಶ್ರಮದ ಪ್ರಶ್ನೆ ಅದು ಅವರು ಸನ್ಯಾಸಿ ಬಾಲ ಸನ್ಯಾಸಿ ಹಾಗಾಗಿ ಅವರಿಗೆ ಗೃಹಸ್ಥಾಶ್ರಮದ ಬಗ್ಗೆ ದಾಂಪತ್ಯದ ರಹಸ್ಯದ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಶರೀರದ ಸನ್ಯಾಸಿಯಾಗಿರುವ ಶರೀರದಲ್ಲಿ ಮಾಡಲಿಕ್ಕೂ ಸಾಧ್ಯ ಇಲ್ಲ ಲೋಕಾಪವಾದಕ್ಕೆ ಗುರಿ ಆಗಬೇಕಾಗ್ತದೆ ಅಂಥೇಳಿ ನಿಜವಾಗಿ ಮಾಡುವನು ಆತ್ಮನಲ್ಲ ಇಂದ್ರಿಯಗಳು ಆಯಾ ಶರೀರ ವರ್ತಿಸ್ತಕ್ಕಂಥದ್ದು ಲೋಕಮುಖಕ್ಕೆ ಅದು ಅಪವಾದ ಬೇಡ ಅಂಥೇಳಿ ಅವರು ಪರಕಾಯ ಪ್ರವೇಶ ಮಾಡಿ ಅದು ಯಾವ ರೀತಿ ಇನ್ನೊಂದನ್ನು ತಿಳ್ಕೊಂಡು ಆ ರಹಸ್ಯವನ್ನು ಯಾವುದು ಮೈತ್ರಿನ ರಹಸ್ಯವನ್ನು ತಿಳ್ಕೊಂಡು ಬೇರೆ ಶರೀರಕ್ಕೆ ಹೋಗಿ ಪರ ಒಬ್ಬ ರಾಜನ ಶರೀರವನ್ನು ಪ್ರವೇಶ ಮಾಡಿ ಅಂದರೆ ಮೃತನಾದಂಥ ಇದೀಗ ಮೃತನಾದಂಥ ರಾಜನ ಶರೀರವನ್ನು ಪ್ರವೇಶ ಮಾಡಿ ಅಲ್ಲಿ ಒಂದು ವರ್ಷ ಇದ್ದು ಅದನ್ನು ಅನುಭವಿಸಿ ಆಮೇಲೆ ಮತ್ತೆ ಬಂದು ಮೊದಲಿನ ಹಿಂದಿನ ಶರೀರಕ್ಕೆ ಬಂದು ಅವರ ಶಿಷ್ಯರು ಕಾಪಾಡಿಕೊಂಡಿದ್ದರು ಅವರ ಶರೀರವನ್ನು ಅದಕ್ಕೆ ಸೇರಿಕೊಂಡು ಅವರು ಮತ್ತೆ ಇದನ್ನು ಉಭಯ ಭಾರತೀಯಗೆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ದಾಂಪತ್ಯ ವಿಜ್ಞಾನದ ಬಗ್ಗೆ ಹೀಗೆ ಪರಕಾಯ ಪ್ರವೇಶ ಮಾಡಿದಂಥವರು ಅಮಾನುಷ ಚಾರಿ ಚರಿತ್ರಾಢ್ಯಾಯ ನಮಃ ಅಮ ಹೀಗೆ ಚರಿತ್ರೆಯಿಂದ ಶ್ರೇಷ್ಠರಾದಂಥವ್ರು ಪ್ರಸಿದ್ಧರಾದಂಥವ್ರು ಮನುಷ್ಯರು ಮಾಡದ ಮಾಡುವಂಥದ್ದಲ್ಲ ಅದನ್ನು ಮೀರಿದಂಥದ್ದು ಅತಿಮಾನುಷ ಅಮಾನುಷ ಕ್ಷೇಮದಾಯಿನೇ ಎಲ್ಲರಿಗೂ ಕ್ಷೇಮವನ್ನು ಕೊಡ್ತಕ್ಕಂಥವ್ರು ಕ್ಷೇಮ ನಮಃ ಕ್ಷೇಮ ಕೊಡ್ತಕ್ಕಂಥ ಕರ ಕ್ಷೇಮ ಅಂದ್ರೇನು ಇದ್ದದನ್ನು ಜಾಗೃತಿಯಾಗಿ ಕಾಪಾಡಿಕೊಡು ಬರುವಂತಹ ಒಂದು ಗುಣ ಯೋಗ ಅಂದರೆ ಇಲ್ಲದೇ ಇರತಕ್ಕಂಥದ್ರೆ ಪ್ರಾಪ್ತಿ ನಮ್ಮಲ್ಲಿ ಇಲ್ಲದೇ ಇರೋದು ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಭಗವದ್ಗೀತೆ ಹೇಳಿದೆ ಅದನ್ನು ಯೋಗ ಮತ್ತು ಕ್ಷೇಮ ಯೋಗ ಅಂದರೆ ಪ್ರಾಪ್ತಿ ಸುಯೋಗ ಕೂಡಿ ಬರುವಿಕೆ ಅಂದರೆ ಒಂದು ಇಲ್ಲದೆ ಇರುವಂಥದ್ದು ಯಾವುದೊಂದು ನಮಗೆ ಬರೋತಕ್ಕಂಥದ್ದು ಬರತಕ್ಕಂಥದ್ದು ಇದು ಯೋಗ ಕ್ಷೇಮ ಅಂದರೆ ಆ ಸಂಗ್ರಹವಾದದ್ದು ಯಾವುದಿದೆ ನಮ್ಮಲ್ಲಿ ಅದು ನೆಲೆ ನಿಲ್ಲುವಂಥದ್ದು ಸ್ಥಿರವಾಗಿ ಇರತಕ್ಕಂಥದ್ದು ಹೀಗೆ ಯೋಗಕ್ಷೇಮ ಆಮೇಲೆ ಭವ್ಯಾಯ ನಮಃ ಭವ್ಯ ಭದ್ರಪ್ರದಾಯನಮಃ ಭವ್ಯರಾದಂಥವರು ಶಂಕರಾಚಾರ್ಯರು ಅಂದರೆ ಮುಂದೆಯೂ ಇರತಕ್ಕಂಥವರು ಅಂಥೇಳಿ ಭವ್ಯ ಅಂದರೆ ಎಂದೆಂದೂ ಇರತಕ್ಕಂತಹ ಕೀರ್ತಿ ಉಳ್ಳವರು ಶಂಕರಾಚಾರ್ಯರು ಭವ್ಯ ಭೂತ ಭವ್ಯ ಭವತ್ ಪ್ರಭು ಅಂತ ಬರ್ತಾರೆ ವಿಷ್ಣು ಸಹಸ್ರನಾಮದಲ್ಲಿ ಭೂತ ಅಂದರೆ ಹಿಂದಿನದ್ದು ಭವ್ಯ ಅಂದರೆ ಮುಂದಿನದ್ದು ಮುಂದೆ ಆಗದಿರುವಂಥ ಆಗಲಿರುವ ಭವ್ಯ ಭವತ್ ಅಂದರೆ ಈಗ ನಡೀತಾ ಇರ್ತಕ್ಕ ವರ್ತಮಾನ ಹೀಗೆ ಭದ್ರಪ್ರದಾಯನಮಃ ಅಂದರೆ ಮುಂದೆಯೂ ಕೂಡ ಶಂಕರಾಚಾರ್ಯರು ಇರ್ತಾರೆ ಶಾರೀರಿಕವಾಗಿ ತೋರದಿದ್ದರೂ ಅವರು ಅವರನ್ನು ಭಜಿಸಿದವರಿಗೆ ಅನುಗ್ರಹ ಮಾಡಬಲ್ಲರು ಭದ್ರಪ್ರದಾಯ ನಮಃ ಭದ್ರ ಅಂದರೆ ಮಂಗಳ ಶುಭ ಶುಭ ಭದ್ರಂ ಶುಭಂ ಮಂಗಳಮ್ ಅಂತ ಹೇಳ್ತಾರೆ ಅದನ್ನು ಕೊಡತಕ್ಕಂಥವರು ಓಂ ಭೂರಿ ಮಹಿಮೇನ ಮಹ ಬಹಳವಾದಷ್ಟು ಮಹಿಮೆಯುಳ್ಳವರು ತುಂಬ ಭೂರಿ ಅಂದರೆ ಭೂರಿ ಭೋಜನ ಅಂದರೆ ಏನು ಮಿಷ್ಟಾನ್ನ ಭೋಜನ ಬೇಕಾದಷ್ಟು ಅಂತೇಳಿ ಹಾಗೆ ಅಂಥ ಮಹಿಮೆ ಭೂರಿ ಮಹಿಮೆ ವಿಶ್ವ ರಂಜಕಾಯನಮಃ ವಿಶ್ವವನ್ನೇ ರಂಜನೆ ಮಾಡತಕ್ಕಂಥವರು ಅಂದರೆ ವಿಶ್ವವನ್ನೇ ಆನಂದ ಬ್ರಹ್ಮಾನಂದದಲ್ಲಿ ಕೊಂಡೋಗುವಲ್ಲ ಶಕ್ತಿ ಇದ್ದವರು ಎಲ್ಲರನ್ನು ವಿಶ್ವ ಅಂತೇಳಿ ಸರ್ವಮ್ಮನ್ನು ಅರ್ಥವೂ ಇದೆ ವಿಶ್ವಮ್ಮಂದರೆ ಸ್ವಪ್ರಕಾಶಕಾಯನಮಃ ಸ್ವಯಂ ಪ್ರಕಾಶ್ ತಮ್ಮನ್ನು ಬೆಳಗಿಸಿಕೊಂಡವರು ಲೋಕದಲ್ಲಿ ಶಂಕರಾಚಾರ್ಯರು ಅಂಥೇಳಿ ಅಷ್ಟು ಪ್ರಸಿದ್ಧ ಹೊಂದಿದವರು ಸದಾಧಾರಾಯನಮಃ ಯಾವಾಗಲೂ ಎಲ್ಲರಿಗೂ ಆಧಾರವಾಗಿದ್ದವರು ಸತ್ ಆಧಾರಾಯನಮಃ ಸಜ್ಜನರಿಗೆ ಆಧಾರವಾಗಿರುವವರು ಅಂಥೇಳಿ ಆಗ್ತದೆ ಸದಾ ಆಧಾರ ಮತ್ತು ಸಜ್ಜನರಿಗೆ ಆಧಾರ ವಿಶ್ವಬಂಧವೇ ನಮಃ ವಿಶ್ವಕ್ಕೆ ಬಂದು ಎಲ್ಲರಿಗೂ ಬಂಧುವಾದವರು ಯಾರಿಗೂ ಶತ್ರು ಅಲ್ಲವರು ಶುಭೋದಯ ನಮಃ ಶುಭವನ್ನು ಉಂಟು ಉದಯಿಸ ಶುಭ ಸೂರ್ಯನ ಉದಯಿಸತಕ್ಕಂಥವ್ರು ಮಂಗಳವನ್ನು ಉಂಟು ವಿಶಾಲ ಕೀರ್ತಯೇ ನಮಃ ವಿಶಾಲ ಕೀರ್ತಿಯುಳ್ಳವರು ಓಂ ವಾಗೀಶಾಯ ನಮಃ ಭಾಗೀಶ ಸ್ವರೂಪರು ಅಂದರೆ ಮಾತಿನಾಧಿ ಅಪ್ ಈಶ ಅಂದರೆ ವಾದದಲ್ಲಿ ಅವರನ್ನು ಮೀರಿಸುವರಿರಲಿಲ್ಲ ಓಂ ಸರ್ವಲೋಕ ಹಿತೋತ್ಸುಕಾಯ ನಮಃ ಎಲ್ಲ ಲೋಕಗಳಕ್ಕೂ ಹಿತವನ್ನು ಮಾಡಲು ಉತ್ಸುಕರಾದವರು ಓಂ ಕೈಲಾಸ ಯಾತ್ರ ಸಂಪ್ರಾಪ್ತ ಚಂದ್ರಮೌಳಿ ಪ್ರಪೂಜಕಾಯ ನಮಃ ಕೈಲಾಸ ಯಾತ್ರೆಯನ್ನು ಮಾಡಿ ಚಂದ್ರಮೌಳಿಯನ್ನು ಪೂಜಿಸ್ತಕ್ಕಂಥವರು ಪೂಜಿಸಿದವರು ಓಂ ಕಾಂಚ್ಯಾಂ ಶ್ರೀಚಕ್ರ ರಾಜಾಖ್ಯ ಯಂತ್ರಸ್ಥಾಪನ ದೀಕ್ಷಿತಾಯ ನಮಃ ದಕ್ಷಿತಾಯ ದೀಕ್ಷಿತಾಯ ನಮಃ ಕಾಂಚಿಯಲ್ಲಿ ಶ್ರೀಚಕ್ರ ರಾಜವೆಂಬ ಯಂತ್ರವನ್ನು ದಕ್ಷತೆ ದಕ್ಷತೆಯುಳ್ಳವರು ದಕ್ಷ ಅದನ್ನು ದೀಕ್ಷೆಯಾಗಿ ತೊಟ್ಟವರು ಶ್ರೀಚಕ್ರಾತ್ಮಕ ತಾಟಂಕ ತೋಷಿತಾಂಬ ಮನೋರಥಾಯ ನಮಃ ತಾಯಿ ಜಗನ್ಮಾತೆಯನ್ನು ಸಂತೋಷಪಡಿಸಿದಂಥವರು ಶ್ರೀಚಕ್ರಾತ್ಮಕ ತಾಟಂಕ ತೋಷಿತ ಅಂಬ ಮನೋರಥಾಯ ನಮಃ ಅದರಿಂದ ತಮ್ಮ ಮನೋರಥವನ್ನು ಸಿದ್ಧಿಸಿಕೊಂಡವರು ಅಥವಾ ತಾಯಿಯ ಸಂಕಲ್ಪವನ್ನು ಈಡೇರಿಸಿದವರು ಆದಿಮಾಯೇ ಶ್ರೀ ಬ್ರಹ್ಮಸೂತ್ರೋಪನಿಷತ್ ಭಾಷ್ಯಾದಿ ಗ್ರಂಥಕಲ್ಪಕಾಯ ನಮಃ ಶ್ರೀ ಬ್ರಹ್ಮಸೂತ್ರ ಗೀತಾ ಭಾಷ್ಯ ಇತ್ಯಾದಿಗಳನ್ನು ಇವುಗಳಿಗೆಲ್ಲ ಭಾಷ್ಯಗಳನ್ನು ಬರೆದಂತಹ ಗ್ರಂಥ ಭಾಷ್ಯ ಗ್ರಂಥಗಳನ್ನು ಬರೆದಂಥವರು ಚತುರ್ದಿಕ್ ಚತುರಾಮ್ನಾಯ ಪ್ರತಿಷ್ಠಾಯ ನಮಃ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ವೇದಗಳಿಗೋಸ್ಕರ ನಾಲ್ಕು ಪೀಠಗಳನ್ನು ಸ್ಥಾಪನೆ ಮಾಡಿದಂಥವರು ಋಗ್ವೇದ ಯಜುರ್ವೇದ ಸಾಮುವೇದ ಅಥರ್ವೇದಕ್ಕೆ ಯಜುರ್ವೇದಕ್ಕೆ ಶೃಂಗೇರಿ ಋಗ್ವೇದಕ್ಕೆ ಪುರಿ ಸಾಮವೇದಕ್ಕೆ ಯಾವುದು ದ್ವಾರಕ್ಕೆ ಬದರಿಯಲ್ಲಿ ಅಥರ್ವ ವೇದ ಹೀಗೆ ನಾಲ್ಕು ವೇದಗಳಿಗೆ ಚತುರಾಮ್ನಾಯ ಪೀಠ ಅಂತೇಳಿ ಆಮ್ನಾಯ ಅಂದರೆ ವೇದ ಮಹಾಮತಯೇ ನಮ ಮಹಾ ಬುದ್ಧಿಶಾಲಿಗಳು ದ್ವಿಸಪ್ತತಿ ಮತೋಚ್ಛೇತ್ರೇ ನಮಃ ಅಂದರೆ ಆಗ ಇದ್ದಂಥ ಎಪ್ಪತ್ತೆರಡು ಬೇರೆ ಬೇರೆ ಮತಗಳಿದ್ದಂತೆ ಅದನ್ನೆಲ್ಲ ಭೇದಿಸಿದಂಥವರು ನಾನಾ ಭೇದಗಳನ್ನು ಮರೆತು ಒಂದಾಗಿರತಕ್ಕಂತಹ ಒಂದು ಅದನ್ನು ಬೋಧನೆಯನ್ನು ಅದ್ವೈತ ಬೋಧನೆಯನ್ನು ಮಾಡಿದಂಥವರು ಭೇದ ಜ್ಞಾನವನ್ನು ಬಿಟ್ಟು ಅಭೇದ ಜ್ಞಾನವನ್ನು ಉಪದೇಶಿಸಿದವರು ಸರ್ವ ದಿಗ್ವಿಜಯ ಪ್ರಭವೇ ನಮಃ ಸರ್ವ ದಿಕ್ಕುಗಳ ವಿಜಯವನ್ನು ಎಲ್ಲ ದಿಕ್ಕುಗಳಲ್ಲಿ ಕೂಡ ವಿಜಯವನ್ನು ಹೊಂದಿದಂಥವರು ಕಾಷಾಯ ವಸನೋಪೇತಾಯ ನಮಃ ಕಾಷಾಯ ವಸನದಿಂದ ಕೂಡಿದವರು ಹ್ಞೂ ಅಂದರೆ ಕಾಷಾಯ ವಸ್ತ್ರ ಅಂದರೆ ಕೇಸರಿ ಬಟ್ಟೆ ಹ್ಞೂ ಭಸ್ಮೋದ್ಧೂರಿತ ವಿಗ್ರಹಾಯ ನಮಃ ಸದಾ ಭಸ್ಮವನ್ನು ಧರಿಸಿದಂತಹ ಆಕಾರ ದೇಹ ಉಳ್ಳವರು ಜ್ಞಾನಾತ್ಮೈ ಜ್ಞಾನಾತ್ಮಕೈಕ ದಂಡಾಢ್ಯಾಯ ನಮಃ ಜ್ಞಾನಾತ್ಮಕವಾದ ಒಂದೇ ಒಂದು ದಂಡ ಅವರಲ್ಲಿ ಇದ್ದದ್ದು ಜ್ಞಾನದಂಡ್ ಅದರಿಂದ ಆಢ್ಯರಾದವರು ಪ್ರಸಿದ್ಧರಾದವರು ಜ್ಞಾನದಿಂದಲೇ ಓಂ ಕಮಂಡಲು ಲಸತ್ಕರಾಯ ನಮಃ ಕಮಂಡಲು ಇತ್ತವರು ಕೈಯಲ್ಲಿ ಗುರು ಭೂಮಂಡಲಾಚಾರ್ಯಾಯ ನಮಃ ಭೂಮಂಡಲಕ್ಕೇ ಆಚಾರ್ಯರು ಗುರುಗಳು ಜಗದ್ಗುರುಗಳು ಭಗವತ್ಪಾದ ಸಂಜ್ಞಕಾಯ ನಮಃ ಭಗವತ್ಪಾದರೆಂದು ಪ್ರಸಿದ್ಧರಾದವರು ಭಗವಂತನ ಪಾದ ಅಂತೇಳಿ ಈಗಾಗಲೇ ನಾವು ಹೇಳಿದೆವು ಭಗವಂತನ ಅವತಾರ ಅಂಥೇಳಿ ಭಗವಂತನ ಪಾದ ಅಂತೇಳಿದರೆ ಭಗವಂತನೇ ಇಲ್ಲಿ ಸುತ್ತಾಡತಕ್ಕಂಥದ್ದು ಶಂಕರಾಚಾರ್ಯ ರೂಪಿನಲ್ಲಿ ಪಾದವೇ ಭಗವಂತನದ್ದು ಅಂತೇಳಿ ಸುತ್ತಾಡೋದು ಪಾದಗಳಲ್ಲಿ ಅಲ್ವ ಇನ್ನೊಂದು ಭಗವಂತನ ಕಾಲ ಇನ್ನೊಂದು ಭಗವಂತನ ಅವತಾರ ಅಂಥೇಳಿ ವ್ಯಾಸ ಸಂದರ್ಶನ ಪ್ರೀತಾಯ ನಮಃ ವ್ಯಾಸರನ್ನು ಸಂದರ್ಶನ ಮಾಡಿ ಸಂತೋಷಗೊಂಡವರು ಹಾಗೂ ವ್ಯಾಸರನ್ನು ಕೂಡ ಸಂತೋಷಗೊಳಿಸಿದವರು ಋಷ್ಯಶೃಂಗಪುರೇಶ್ವರ ಆಯ ನಮಃ ಬದರಿಕಾಶ್ರಮದಲ್ಲಿ ವ್ಯಾಸರನ್ನು ಸಂದರ್ಶಿಸಿದವರು ಋಷಿಶೃಂಗಪುರದಲ್ಲಿ ಕೂಡ ತಪಸ್ಸನ್ನು ಮಾಡಿ ಮಾಡಿದಂಥವರು ಶೃಂಗಪುರದ ಈಶ್ವರರು ಸೌಂದರ್ಯ ಸೌಂದರ್ಯ ಲಹರಿಯೇ ಮುಖ್ಯವಾಗಿದ್ದ ಅನೇಕ ಅದು ಅಲ್ಲದೆ ಅನೇಕ ಸ್ತೋತ್ರಗಳನ್ನು ಬರೆ ನಮಗೆ ಕೊಟ್ಟವರು ದೇವತಾ ಸ್ತೋತ್ರಗಳನ್ನು ಚತುರ್ಷ್ಠಿ ಕಲಾಭಿಜ್ಞಾನ ನಮಃ ಅರುವತ್ತ ವಿದ್ಯೆ ಕಲೆಗಳನ್ನು ಬಲ್ಲವರು ಬ್ರಹ್ಮರಾಕ್ಷಸ ಮೋಕ್ಷದಾಯ ನಮಃ ಬ್ರಹ್ಮರಾಕ್ಷಸತ್ವವನ್ನೇ ನಿವೃತ್ತಿ ಮಾಡಿದಂಥವರು ಶ್ರೀಮನ್ ಮಂಡನಮಿಶ್ರಾಖ್ಯ ಸ್ವಯಂ ಪೂಜಿತಾಯ ನಮಃ ಮಂಡನಮಿಶ್ರರಿಂದ ಸ್ವಯಂ ತಾವು ಪೂಜಿಸಲ್ಪಟ್ಟವರು ಇವರೇ ಸುರೇಶ್ವರಾಚಾರ್ಯರು ಅಂತೇಳಿ ಅದ್ದು ಆಮೇಲೆ ಇವರ ಅದು ಅದ್ವೈತ ಸಿದ್ಧಾಂತವನ್ನು ಒಪ್ಪಿಕೊಂಡು ಕರ್ಮ ಸಿದ್ಧಾಂತವನ್ನು ಬಿಟ್ಟು ಜ್ಞಾನ ಸಿದ್ಧಾಂತವನ್ನು ಒಪ್ಪಿಕೊಂಡು ಸುರೇಶ್ವರಾಚಾರ್ಯರು ಶೃಂಗೇರಿಯಲ್ಲಿ ಮೊದಲ ಪೀಠಾಧಿಪತಿಗಳಾದರು ಸ್ಥಾಪನೆ ಮಾಡಿದರು ಯಾರು ಶಂಕರಾಚಾರ್ಯರು ಅವರನ್ನು ಅಲ್ಲಿ ಕೂರಿಸಿದರು ಮಂಡಲ್ ಮಿಶ್ರರನ್ನು ಸುರೇಶ್ವರರು ಅಂತೇಳಿ ತೋಟಕಾಚಾರ್ಯ ಸಂಪೂಜ್ಯಾಯನಮಃ ತೋಟಕಾಚಾರ್ಯರು ಅಂತೇಳಿ ಇನ್ನೊಬ್ರು ಶಿಷ್ಯರಿದ್ದರು ಅವರಿಂದ ಭೂಷಿಸಲ್ಪಟ್ಟಂಥವರು ಪದ್ಮಪಾದಾಚಿತಾಂಧಿಕಾಯನಮಃ ಈಗ ಒಬ್ಬೊಬ್ಬರು ಪ್ರಧಾನ ಶಿಷ್ಯರನ್ನು ಹೇಳ್ತಾ ಇದ್ದಾರೆ ಪದ್ಮಪಾದ ಆಚಾರ್ಯರಿದ್ದರು ಹ್ಞೂ ತೋಟಕಾಚಾರ್ಯರನ್ನು ಮೂಢ ದಡ್ಡ ಅಂತೇಳಿದ್ರು ನಿಂದಿಸ್ತಾ ಇದ್ರು ಇತರ ಶಿಷ್ಯರುಗಳು ಅವರು ತೋಟಕ ವೃತ್ತದಲ್ಲಿ ಒಂದು ಗುರುವಿನ ಅನುಗ್ರಹದಿಂದ ತೋಟ ಕಷ್ಟ ಕಂಬರೆದು ಬಿಟ್ರು ಅಂದರೆ ಹೇಳಿಬಿಟ್ರು ಬಾಯಲ್ಲಿ ನೇರವಾಗಿ ಅಜ್ಞಾನಿ ಅಂತೇಳಿ ಹೇಳಿದವರು ಸ್ತೋತ್ರವನ್ನು ರಚನೆ ಮಾಡಿಬಿಟ್ರು ಪದ್ಮಪಾದ ಅರ್ಚಿತಾಂಕಿಕಾಯನಮ ಇವರು ಕೂಡ ಹಾಗೆ ಪದ್ಮಪಾದರು ಹ್ಞೂ ಹತ್ತಾಮ ಪದ್ಮಪಾದ ಚನಂದನ ಅಂತೇಳಿ ಅವರ ಹೆಸರು ಪದ್ಮಪಾದ ಆಚಾರ್ಯರಾದದ್ದವರು ಕೂಡ ಗುರು ಕೃಪೆಯಿಂದ ಅವರ ಪಾದದಲ್ಲಿ ಏನು ಪದ್ಮಗಳು ಹುಟ್ಟಿ ಬಂತು ಪಾದ ಕಾಲಿಡ್ಲಿಕ್ಕೆ ನದಿಯಲ್ಲಿ ದಾಟುವಾಗ ನದಿಯ ಮೇಲೆ ನಡ್ಕೊಂಡು ಬಂದರು ಗುರುವಿನ ಒಂದು ಭಕ್ತಿ ಅಷ್ಟಿತ್ತು ನಡೀತಾ ಬಂದ ಹಾಗೆ ಕಮಲಗಳು ಪಾದದಲ್ಲಿ ಇದು ಕಾಲಿಡ್ಲಿಕ್ಕೆ ಒಂದೊಂದೇ ಕಮಲಗಳು ಬಂತು ಅದರ ಮೇಲೆ ನಡ್ಕೊಂಡೇ ಬಂದರು ನದಿ ನೀರಿನ ಮೇಲೆ ಬೇರೆಯವರು ನಿಂದಿಸಿದ್ರು ಕೂಡ ದಡ್ಡ ಅಂತೇಳಿ ಹಾಗೆ ಗುರುಭಕ್ತಿ ಅಷ್ಟಿತ್ತು ಹಾಗೆ ಪದ್ಮಪಾದರು ಅಂತೇಳಿ ಅವರಾದರು ಅವರ ಪಾದದಲ್ಲಿ ಪಾದ ಇಡುವಲ್ಲೆಲ್ಲ ಪದ್ಮ ಬಂತು ಹಾಗೆ ಸನಂದನರು ಪದ್ಮಪಾದರಾದರು ಅಂಥವರಿಂದ ಪೂಜಿಸಲ್ಪಟ್ಟ ಪಾದವುಳ್ಳವರು ಶಂಕರಾಚಾರ್ಯರು ಪದ್ಮಪಾದಾರ್ಚಿತ ಅಂಗ್ರಿಕಾಯನಮಃ ಅಂಗ್ರಿ ಚರಣ ಹಸ್ತಾಮಲಕ ಯೋಗೀಂದ್ರ ಬ್ರಹ್ಮಜ್ಞಾನ ಪ್ರದಾಯಕಾಯನಮಃ ಹಸ್ತಾಮಲಕ ಎನ್ನತಕ್ಕಂಥವ್ರಿಗೆ ಬ್ರಹ್ಮಜ್ಞಾನವನ್ನು ಕೊಟ್ಟಂಥವರು ಸುರೇಶ್ ವ್ರಾಕ್ಷ್ಯ ಸನ್ಯಾಸಾಶ್ರಮದಾಯಕಾಯ ನಮಃ ಗೃಹಸ್ಥರಾಗಿದ್ದ ಕರ್ಮ ಮಾರ್ಗ ನಿರ ಪ್ರವೃತ್ತಿ ಮಾರ್ಗ ನಿರತರು ಆಗಿದ್ದ ಭಾರತೀಯ ಪತಿಯಾಗಿದ್ದ ಮಂಡನ ಮಿಶ್ರರು ಮಂಡನ ಮಿಶ್ರರನ್ನು ಆಮೇಲೆ ಸನ್ಯಾಸಾಶ್ರ ಜ್ಞಾನ ಮಾರ್ಗಕ್ಕೆ ಕರೆತಂದು ಅವರಿಗೆ ಕರ್ಮ ಮಾರ್ಗವು ಅನಿತ್ಯ ಎಂಬುದನ್ನು ಇದು ಮೋಕ್ಷವನ್ನು ಕೊಡತಕ್ಕಂಥದ್ದಲ್ಲ ಕೇವಲ ಸ್ವರ್ಗವದವರಿಗೆ ಮಾತ್ರ ಅಂತೇಳಿ ಅದನ್ನು ತಿಳಿಸಿ ಸುರೇಶ್ವರ ಹೆಸರನ್ನು ಕೊಟ್ಟು ಸನ್ಯಾಸಾಶ್ರಮವನ್ನು ಕೊಟ್ಟಂಥವ್ರು ಅವರಿಗೆ ಸನ್ಯಾಸಾಶ್ರಮವನ್ನು ದೀಕ್ಷೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಸುರೇಶ್ವರ ಅಂತೇಳಿ ಹೆಸರಿಟ್ಟವರು ನರಸಿಂಹ ಭಕ್ತ ಭಕ್ತಾಯ ನಮಃ ನರಸಿಂಹನ ಭಕ್ತರಾಗಿದ್ದರು ಸದ್ರತ್ನಗರ್ಭ ಹೇರಂಬ ಪೂಜಕಾಯನಮಃ ರತ್ನಗರ್ಭ ಹೇರಂಬ ಗಣಪತಿ ಅವನ್ ಅವನನ್ನು ಪೂಜಿಸ್ತಕ್ಕಂಥವರು ವ್ಯಾಖ್ಯಾಸಿಂಹಾಸನಾಧೀಶಾಯನಮಃ ವ್ಯಾಖ್ಯಾನಸಿಂಹಾಸನಾಧೀಶ್ವರರು ವ್ಯಾಖ್ಯಾನ ಸಿಂಹಾಸನ ಅಂದರೆ ಯಾವುದು ಶಂಕರಪೀಠಗಳು ವ್ಯಾಖ್ಯಾನಕ್ಕೆ ವ್ಯಾಖ್ಯಾನವೆಂಬ ಸಿಂಹಾಸನ ಅಧೀಶರು ಅವರು ಶಾರದಾ ಪೀಠದಲ್ಲಿ ಸರ್ವಜ್ಞ ಪೀಠವನ್ನು ಹೇರಿದಂಥವರು ಶೃಂಗೇರಿ ಇದು ಇಲ್ಲಿ ಕಾಶ್ಮೀರದಲ್ಲಿ ಸರ್ವಜ್ಞ ಪೀಠ ಜಗತ್ ಪೂಜ್ಯಾಯ ನಮಃ ಜಗತ್ತಿಗೆ ಪೂಜ್ಯರಾದಂಥವರು ಶ್ರೀ ಜಗದ್ಗುರವೇ ನಮಃ ಜಗತ್ತಿಗೆ ಗುರುವಾದಂಥವ್ರು ಗುರು ಅಂದರೆ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನಸೂರ್ಯನನ್ನು ಬೆಳಗಿಸ್ತಕ್ಕಂಥವ್ರು ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಸ್ವಾಮಿಯೇ ನಮಃ ಶ್ರೀಶಂಕರ ಭಗವತ್ಪಾದಾಚಾರ್ಯ ಸ್ವಾಮಿಗಳಿಗೆ ನಮಸ್ಕಾರ ನೂರೆಂಟನ್ನು ಶಂಕರಾಚಾರ್ಯರ ಅಷ್ಟೋತ್ತರ ಶತ ಶತ ಅಂದರೆ ನೂರು ಅಷ್ಟೋತ್ತರ ಅಂದರೆ ಎಂಟು ನೂರರ ಮೇಲೆ ಎಂಟು ಅಷ್ಟೋತ್ತರ ಶತ ಅಂತಹ ಶಂಕರಾಚಾರ್ಯರ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಶಂಕರಾಚಾರ್ಯ ಶರಣಾಗುತ್ತಾ ಇವತ್ತಿನ ಎರಡು ಒಂದು ಗುರುಭಕ್ತಿ ಸ್ತೋತ್ರಂ ಇನ್ನೊಂದು ಶ್ರೀ ಆಧಿಶಂಕರ ಅಷ್ಟೋದಶತರಾಮಾವಳಿ ಇವೆರಡನ್ನು ಮುಕ್ತಾಯ ಮಾಡ್ತಾಯಿದ್ದೇವೆ ಹರಿರಾಮ ಓಂ ತತ್ಸತ್ ಶ್ರೀ ಶಂಕರಾರ್ಪಿತಮಸ್ತು